ಹೋದ್ರು ಕ್ರಾಂತಿ ಬಂದಿದೆ ನಾವು ಮಾಡ್ತಿದ್ನೋ ನಾವು ನಾನೇ ಫೈಟ್ ಅಲ್ಲಿ ಆಶ್ರಮದಲ್ಲಿ ಕಾರ್ಯಕ್ರಮ ಇದ್ರೆ ಹೌದು ಆಶ್ರಮದಲ್ಲಿ ಇದ್ರೆ ಆ ಸಮಯಕ್ಕೆ ಆಗಿರುವುದಿಲ್ಲ ಮೈಸೂರು ಸ್ಟಾರ್ ಆಫೀಸ್ ಬರ್ತಾ ಇರಬೇಕು ಆದ್ರೆ ದಯವಿಟ್ಟು ತಾವು ಇನ್ನೂ ಒಂದು ಎರಡು ಪತ್ರಿಕೆಗಳಿಗೆ ಹಾಕಿಸಿದ್ರೆ ಉದಾಹರಣೆಗೆ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕಕ್ಕೆ ಒಂದು ನಿಮ್ಮ ಒಂದು ಲೆಟರ್ ಹೆಡ್ ನಲ್ಲಿ ಒಂದು ಬರ್ದುಕಟ್ಟವರಿಗೆ ಕೊಟ್ಟರೆ ಇನ್ನೂ ಹೆಚ್ಚು ಜನರು ಬರ್ತಾರೋ ಏನೋ ಅಂತ ನಮ್ಮ ಒಂದು ಅನಿಸಿಕೆ ಭಾಗ ಧನ್ಯವಾದಗಳು ಂ ಸ್ಥಾಪಕಸ್ವಿಣಿ ಅವತಾರರಿಷ್ಠಾ ರಮಕೃಷ್ಣ ವಸುದೇವ ಸುತ ಚಾರ ಧ್ರವ ಪದಾ ಧ್ರಕಲಕುಶಲಾತ್ರಸ್ತ್ರ ಸೂತ್ರ ಮಾಡಿರಲಿ ಬಹುಶಃ ನಾವು ನಲವತ್ತನೆಯ ಸೂತ್ರದವರೆಗೂ ಮಾಡಿರಬೇಕು ಒಂದನೆಯ ಸೂತ್ರದಿಂದ ಅರವತ್ತನೆಯ ಸೂತ್ರದವರೆಗೂ ನಾನು ಹೇಳ್ಕೊಡ್ತೀನಿ ತಸ್ಮಿನ್ ತಜ್ಜನೆ ತದೇ ಸಾಧ್ಯ ಸಾಧ್ಯ ದುಸ್ಸಂಗ ಯಾಜ್ಯ ಕಾಕ್ರೋಧ ಮೋಹಸ್ಮೃತಿಭ್ರಂಶ ಬು್ಧಿನಾಶಸರ್ವನಾಶ ತರಂಗಾಯಿತ ಅಪಿ ಮೇ ಸೇ ಕ ಮಾಂತ್ಯ ು ಸೇವ ಯೋ ನಿೋಕಬಂಧ ಮುನ್ಮೂದ ನಿಸ್ತ್ರೈಗುಣ್ಯೋತಿ ಫಲತಿ ಕರ್ಮಿ ಸನ್ಯಸ್ಯ ತೋ ನಿರ್ದ್ವೋತಿ ಯೋ ವೇದಿ ಸನ್ಯಸ್ಯ ಕೇವಲ ಅವಿಚ್ಛಿನ್ನ ಅನುಗಂ ಲಭತೆ ಸತರತಿ ಸತರತಿ ಸ್ಥೆಯತಿ ಅನಿರ್ವಚನೀಯ ಪ್ರೇಮಸ್ವೇಗಸ್ವಾ ಪ್ರಕಾಶೆ ಕ್ವಾ ಗುಣಗಿ ತಮನಾರ ಪ್ರತಿಕ್ಷಣ ವರ್ಧಮ ಅವಿಚ್ಛಿ ಸೂಕ್ಷ್ಮಪನುಭವ ತತ್ಾಪ್ಯ ತದೇಲೋಕೃಣೋ ತಾಷಯ ತದೇ ಚಿಂತೆಯ ಗೌಣೀ ತ್ರೀ उर्वा उर्वा उर्वा उर्वा उर्वा उर्वा ೇ ಆತ್ ಉತ್ತರ ಉತ್ತರ ಪೂರ್ವಪೂರ್ವಾಶ್ರೇಯತಿ ಅನ್ಯಸ್ ಸೌಲಭ್ಯ ಭಕ್ತ ಪ್ರದೇಕ್ಷ ಸ್ವಯಂ ಪ್ರಮತ್ ಶಾಂತಿ कड़े नम तरग अथ शब्द अर्थवान नान विव अथ अव शब्द ओ ಅನ್ನುವಂತಹ ಶಬ್ದೆರಡು ಬ್ರಹ್ಮ ಹುಟ್ಟಿದಾಗಲೇ ವಿಷ್ಣುವಿನ ನಾಭಿಯಿಂದ ಹುಟ್ಟಿದಾಗಲೇ ಅವನ ಬಾಯಿಯಿಂದ ಅದು ಉಚ್ಚರಿಸಲ್ಪಟ್ಟಿತು ಹೀಗಾಗಿ ಕೇವಲ ಅದರ ಉಚ್ಚರಣೆಯೇ ಮಂಗಲವನ್ನ ತರ್ತದೆ ಒಂದು ವಿಷಯ ನಮ್ಮಿಂದ ಬಿಟ್ಟು ಹೋಯಿತು ಅದೇನಪ್ಪ ಅಂತ ಹೇಳಿದ್ರೆ ಅಥ ಅನ್ನುವಂತಹ ಶಬ್ದ ಅಧಿಕಾರವಾಜಿ ಕೂಡ ಅಂತ ಹೇಳಿದ್ರೆ ಅಧಿಕಾರವನ್ನು ಕೂಡ ಹೇಳ್ತದೆ ಪ್ರತಿಯೊಂದು ಶಾಸ್ತ್ರಕ್ಕೂ ಅಧಿಕಾರ ಅಧಿಕಾರಿ ಅಂತ ಹೇಳಿ ಇರ್ತದೆ ನಾನಿಂದು ಹೇಳೋ ಮಾತೋದೆ ಕಳೆದ ತರಗತಿಯಲ್ಲಿ ವಿಷಯ ಅಧಿಕಾರ ಸಂಬಂಧ ಮತ್ತು ಪ್ರಯೋಜನ ಪ್ರತಿಯೊಂದು ಶಾಸ್ತ್ರಕ್ಕೂ ಅರಿತುಕೊಂಡೇ ಶಾಸ್ತ್ರದ ಶಾಸ್ತ್ರಕ್ಕೆ ಪ್ರವೇಶವನ್ನು ನಾವು ಮಾಡಬೇಕು ಇಲ್ಲನೆ ಹೋದರೆ ಶಾಸ್ತ್ರದಲ್ಲಿ ಪ್ರವೃತ್ತಿ ಯಾರು ಓದಬೇಕು ಅಂತ ಹೇಳಿ ಪ್ರಶ್ನೆ ಬರ್ತದೆ ಯಾರು ಓದಬೇಕು ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಇದೆಲ್ಲದಕ್ಕೂ ಉತ್ತರವನ್ನು ಕಂಡುಕೊಂಡೆ ನಾವು ಒಳಗಡೆಯಿಂದ ಆಸೆಯನ್ನು ಹುಟ್ಟಿಸಿಕೊಳ್ಬೇಕು ಈ ಒಳಗಡೆಯಿಂದ ಶಾಸ್ತ್ರವನ್ನು ಓದಲಿಕ್ಕೆ ಏನು ಆಸೆಯನ್ನು ಹುಟ್ಟಿಸಿಕೊಳ್ತಾ ಆ ಹುಟ್ಟಿಸಿಕೊಳ್ಳುವುದಕ್ಕೆ ಈ ನಾಲ್ಕರ ಜ್ಞಾನ ಅತ್ಯಗತ್ಯ ಪ್ರತಿಯೊಂದು ಶಾಸ್ತ್ರ ಕೂಡ ವಿಷಯ ಈ ಶಾಸ್ತ್ರದ ವಿಷಯ ಏನು ನಾವು ಆಗಲೇ ನೋಡಿರುವಂತೆ ನಾವೀಗ ಅಧ್ಯಯನಕ್ಕೆ ತೆಗೆದುಕೊಂಡಿರುವಂತಹ ನಾರದ ಭಕ್ತಿ ಸೂತ್ರದ ವಿಷಯ ಭಕ್ತಿ ಅಂತ ಹೇಳಿದ್ರೆ ಏನು ಅದಕ್ಕೆ ಸಾಧನಗಳೇನು ಇವಿಷ್ಟೇ ಈ ಶಾಸ್ತ್ರದ ವಿಷಯ ಎರಡನೆಯದಾಗಿ ಅತಿ ಮುಖ್ಯದ್ದಾಗಿ ಎರಡನೆಯದು ಆದರೆ ಅತಿ ಮುಖ್ಯ ಏನಪ್ಪಾ ಅಂತ ಅಧಿಕಾರಿ ಯಾರು ಈ ಶಾಸ್ತ್ರವನ್ನು ಓದಲಿಕ್ಕೆ ಅಧಿಕಾರ ಯಾರಿಗೆ ಇದೆ ಎಲ್ಲರಿಗೂ ಇದೆಯೋ ಅಥವಾ ಆರಿಸಿದ ಕೆಲವರಿಗೆ ಮಾತ್ರವಿದೆಯೋ ಯಾರಿಗೆ ಇದೆ ಹಾಗೆ ಹೇಳಿದರೆ ಮಾತ್ರ ಇಲ್ಲಿ ಕೂತ್ಕೊಳ್ಳಬಹುದು ಇಲ್ಲದೆ ಹೋದರೆ ಕೂತ್ಕೊಳ್ಳಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ ಅದಕ್ಕೋಸ್ಕರ ನಾವು ತಿಳ್ಕೊಳ್ಬೇಕು ನಾನು ಅಧಿಕಾರಿಯೋ ಅಲ್ಲವೋ ಅಂತ ಅಧಿಕಾರಿ ಅಂತ ಹೇಳಿದ್ರೆ ಏನು ಮೊಟ್ಟ ನನಗೆ ಈ ವಿಷಯದಲ್ಲಿ ಅತ್ಯಂತ ಆಸಕ್ತಿ ಇದೆಯೋ ಅಂತ ಈಗ ಹೇಗೆ ನಡೀತಾ ಅಂತ ಹೇಳಿದ್ರೆ ನಿಮ್ಮ ಗೌರ್ಮೆಂಟು ಕೆಲಸ ಆಗಲಿ ಅಥವಾ ಯಾವುದೇ ಒಂದು ಪ್ರೈವೇಟ್ ಪ್ರೈವೇಟ್ನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆದರೆ ಗೌರ್ಮೆಂಟ್ ಕೆಲಸದಲ್ಲಿ ಮುಖ್ಯವಾಗಿ ಈ ಒಂದು ರಿಸರ್ವೇಶನ್ ಅಂತ ಒಂದು ಪಾಲಿಸಿ ಬಂದು ಎಲ್ಲರನ್ನೂ ಮೇಲಕ್ಕೆ ತಳ್ಳಿ ತಳ್ಳಿ ಅಧಿಕಾರವಿದೆಯೋ ಇಲ್ಲ ಬಂತು ಆತ ಅಧಿಕಾರ ಆದರೆ ಅಲ್ಲಿ ಆಗ ಸರಿಯಾಗಿ ಒಂದು ವ್ಯವಸ್ಥೆ ನಿಲ್ಲುವುದಿಲ್ಲ ಆ ವ್ಯಕ್ತಿಯಲ್ಲಿ ಯೋಗ್ಯತೆ ಇದೆಯೋ ಇದು ಎರಡನೇ ಪ್ರಶ್ನೆ ಒಂದು ವಿಷಯ ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಆಸಕ್ತಿ ನನಗೆ ಇದೆಯೋ ನನಗೆ ಆಡ್ಸ್ನಲ್ಲಿ ತುಂಬ ಆಸಕ್ತಿ ಚಿತ್ರ ಬಿ ಅಂತ ತುಂಬ ಆಸಕ್ತಿ ಅಪ್ಪ ಅಮ್ಮ ಹೇಳ್ತಾ ಇದ್ರೆ ನೀನು ಇಂಜಿನಿಯರ್ ಆಗು ಹೋಯ್ತು ನೋ ಎಂಟ್ರೆನ್ಸ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಇಲ್ಲ ಯಾಕೆ ಅವನಿಗೆ ಆರ್ಟ್ಸ್ನಲ್ಲಿ ಆಸಕ್ತಿ ಇದೆ ಚಿತ್ರಕಲೆಗಲ್ಲಿ ಆಸಕ್ತಿ ಇದೆ ಅವನು ಒಬ್ಬ ಅತಿದೊಡ್ಡ ಪೇಂಟರ್ ಆಗ್ಬೋದೆ ಹೊತ್ತು ಆತ ಇಂಜಿನಿಯರ್ ಆಗ ಯೋಗ್ಯತೆ ಇಲ್ಲ ಅವನಿಗೆ ಒಂದು ವೇಳೆ ಹೋದ ಅಂತಲೇ ಇಟ್ಕೊಳ್ಳಿ ಪಾಸ್ ಮಾಡ್ದ ಅಂತಲೇ ಇಟ್ಕೊಳ್ಳಿ ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಮಾಡ್ದ ಅಂತಲೇ ಇಟ್ಕೊಳ್ಳಿ ಅವನಿಗೆ ಆ ವಿಷಯದಲ್ಲೇ ಅನಾಸಕ್ತಿ ಇರೋದ್ರಿಂದ ಯಾವ ಕೆಲಸವನ್ನೂ ಅವನು ಸರಿಯಾಗಿ ಮಾಡಲಾರ ಈಗ ಕಾಮನ್ವೆಲ್ತ್ನಲ್ಲಿ ಏನಾಗಿದೆ ಇನ್ನು ಓಪನ್ ಆಗೋಕೆ ಮುಂಚೆನೆ ಆ ಬ್ರಿಡ್ಜ್ ಬಿದ್ದೋಗಿದೆ ಅಂತಹ ದುರವಸ್ಥೆ ದೇಶವೇ ತಲೆ ತಗ್ಗಿಸುವಂತಹ ದುರವಸ್ಥೆಗೆ ಈಡು ಮಾಡಿಬಿಡ್ತದೆ ಆ ಅಧಿಕಾರಿಯನ್ನು ತಿಳ್ಕೊಳ್ಳದೆ ಹೋದರೆ ಅಧಿಕಾರ ಯಾರಿಗೆ ಇರಬೇಕು ವಿಷಯದಲ್ಲಿ ಅನುರಾಧ ಇರಬೇಕು ಅತ್ಯಂತ ಉತ್ಕಟವಾದಂತಹ ಇಚ್ಛೆ ಇದೆ ಭಕ್ತಿಶಾಸ್ತ್ರದಲ್ಲಿ ನನಗೆ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಉತ್ಕಟವಾದಂತಹ ಇಚ್ಛೆ ಇದೆಯೋ ಮೊದಲನೇ ಪ್ರಶ್ನೆ ನಮ್ಮಲ್ಲೇ ಇನ್ಯಾಗೋ ಪ್ರಶ್ನೆ ಕೇಳುವುದಲ್ಲ ಇದೆ ಎಕ್ಸಾಮಿನೇಷನ್ ಅಲ್ಲ ಇದೆ ನಮಗ ನಾವೇ ಸ್ವಪ್ ಪ್ರಶ್ನೆಯನ್ನು ಒಂದು ಗ್ರಂಥವನ್ನು ಆರಂಭ ಮಾಡುವುದಕ್ಕಿಂತ ಮುಂಚೆ ಯಾವುದೇ ಗ್ರಂಥ ಜ್ಞಾನಯೋಗ ಆಗಿರ್ಬೋದು ಪಾತಂಜಲ ಯೋಗ ಆಗಿರ್ಬೋದು ಕರ್ಮಯೋಗ ಆಗಿರ್ಬೋದು ನಾನು ಅದಕ್ಕೆ ಅಧಿಕಾರಿಯೋ ತುಂಬ ಮುಖ್ಯವಾದ ಪ್ರಶ್ನೆ ಈ ಉತ್ಕಟ ಇಚ್ಛೆ ಒಂದಿದ್ರೆ ಸಾಕಾಗುವುದಿಲ್ಲ ಯೋಗ್ಯತೆ ಇದೆಯೋ ಯೋಗ್ಯತೆ ಇದೆಯೋ ಅಂತ ಯೋಗ್ಯತೆಯೂ ಇರಬೇಕು ಉತ್ಕಟವಾದಂತಹ ನನಗೆ ಆಸೆಯನ್ನು ಇದೆ ಈ ವಿಷಯವನ್ನು ಕುರಿತಾದಂತಹ ಒಂದು ಅಧ್ಯಯನವನ್ನು ಮಾಡಬೇಕು ಯೋಗ್ಯತೆ ನನ್ನಲ್ಲಿ ಆ ಗುಣಗಳು ಇದೆಯೋ ಇಲ್ಲವೋ ನೀವು ಕೇಳಬಹುದು ಈ ರೀತಿ ಯೋಗ್ಯತೆ ಇಲ್ಲದೆ ಅವನಲ್ಲಿ ಇಚ್ಛೆ ಆದರೂ ಹೇಗೆ ಉದಿಸ್ಲಿಕ್ಕೆ ಸಾಧ್ಯ ಕೆಲವೊಮ್ಮೆ ಸಾಧ್ಯವಿದೆ ಕೆಲವೊಮ್ಮೆ ಸಾಧ್ಯವಿದೆ ಸಣ್ಣ ಉದಾಹರಣೆ ಕ್ಲಾಸ್ನಲ್ಲಿ ಇನ್ನೂ ಮೆಚುರಿಟಿ ಬಂದಿರುವುದಿಲ್ಲ ಎಸ್ ಎಸ್ ಎಲ್ಸನ್ ಇರ್ತವೆ ಹುಡುಗರು ಪಿ ಯು ಸಿ ನಾನು ಏನ್ ತೊಗೊಳ್ಬೇಕು ಅಂತ ಅವನು ಕೇಳಿದ್ರೆ ಹೇಳ್ತವೆ ಒಂದು ನಿಮಿಷ ತಾಳು ನನ್ನ ಫ್ರೆಂಡನ್ನು ಕೇಳ್ತೀನಿ ಅವನೇನು ತರೋತಾನ ನಾನು ಅದನ್ನೇ ತಗೋತೇನೆ ಇದೋ ನಿನಗೇನು ಓದಲಿಕ್ಕೆ ಮನಸ್ಸಿದೆ ನಿನಗೇನು ಅರ್ಹತೆ ಇದೆ ನೀನು ಸೈನ್ಸ್ ತೊಗೊಂಡ್ರೆ ಅದರಲ್ಲಿ ಮುಂದುವರಿಯುವಂಥ ಛಲ ಛಾತಿ ನಿನಗಿದೆಯೋ ಆ ಒಂದು ಮೆಂಟಾಲಿಟಿ ನಿನಗಿದೆಯೋ ಅಥವಾ ನೀನು ಬೇರೆಯದನ್ನ ಆರಿಸ್ಕೊಳ್ಬೇಕು ಅವನಿಗೇನು ಬೇಕು ಅದು ನಿನಗೆ ಬೇಕಾಗಿರುವುದಿಲ್ಲ ನಿನ್ನ ಒಂದು ಮಾರ್ಗವೇ ಬೇರೆ ಅವನ ಒಂದು ಮಾರ್ಗವೇ ಬೇರೆ ಹೀಗೆ ಕೆಲವೊಮ್ಮೆ ಒಂದು ಕಾಲ್ಪನಿಕವಾದಂತಹ ತಾತ್ಕಾಲಿಕವಾದಂತಹ ಆಸೆ ಉದಿಸಲಿಕ್ಕೆ ಸಾಧ್ಯವಿದೆ ಹಾಗೆಯೇ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ನಿಜವಾಗಿಯೂ ಜ್ಞಾನಯೋಗಕ್ಕೆ ಅರ್ಹರು ಅತ್ಯಂತ ಕಡಿಮೆ ಜನ ಆದರೂ ಕೂಡ ನಾನು ಪ್ರಶ್ನೆ ಕೇಳಬೇಕು ಹೂಯಾಮಯ್ ಅಂತ ಆಸೆ ಇದೆ ಕೇವಲ ಹೂಯಾಮೈ ಅಂತ ಪ್ರಶ್ನೆ ಕೇಳೋದ್ರಿಂದ ಉತ್ತರ am ಹೂವಾಯಾಮಯಿ ಅಂದರೆ ಅದು ಹೇಳುತ್ತೆ ಅದು ಐ ಆಮ್ ಬಾಡಿ ಅಂತಲೇ ಹೇಳುತ್ತೆ ಲಕ್ಷ ಸಲಿ ಕೇಳಿದರೂ ಕೂಡ ಅದು ಐ ಆಮ್ ಬಾಡಿ ಅಂತಲೇ ಹೇಳುತ್ತೆ ಐ ಆಮ್ ದಟ್ ಅಂತ ಆನ್ಸರ್ ಬರಬೇಕಾದ್ರೆ ಆ ಯೋಗ್ಯತೆ ಬೇಕು ಆ ಯೋಗ್ಯತೆಯಿಂದ ಪರ್ಸ್ಯೂ ಮಾಡಲಿಕ್ಕೆ ಅದನ್ನು ಕೊನೆಯ ತನಕ ಇದು ಒಂದೆರಡು ದಿವಸದ ಪ್ರಶ್ನೆ ಅಲ್ಲ ಎರಡು ವರ್ಷದ ಐದು ವರ್ಷದ ಮೂರು ವರ್ಷದ ಪ್ರಶ್ನೆ ಅಲ್ಲ ಆಧ್ಯಾತ್ಮಿಕ ಜೀವನವಂದ್ರೆ ಗುರಿ ಮುಟ್ಟುವವರೆಗೂ ನಿಲ್ಲದಂತೆ ಪ್ರಯತ್ನವನ್ನ ಮಾಡಿ ಗುರಿಯನ್ನು ಸೇರಲೇಬೇಕು ಇಲ್ಲದೆ ಹೋದ್ರೆ ಶ್ರೀರಾಮಕೃಷ್ಣ ಹೇಳಿದಾಗತ್ತೆ ಪರಾವಿ ತೋಡಬೇಕು ಅಂತ ಇಚ್ಛೆ ಆಯಿತು ಇಪ್ಪತ್ತಡಿ ತೋಡ್ದ ನೀರು ಬರಲಿಲ್ಲ ಇನ್ನೊಂದು ಕಡೆ ಹದಿನೈದು ಅಡಿ ತೋಡ್ದ ನೀರು ಬರಲಿಲ್ಲ ಇನ್ನೊಂದು ಕಡೆ ಅರವತ್ತು ಅಡಿ ತೋಡ್ದ ನೀರು ಬರಲಿಲ್ಲ ಒಬ್ಬರು ಹೇಳಿದ್ರು ಒಂದೇ ಕಡೆ ನೀನು ಎಷ್ಟು ತೋಡಿದ್ಯೋ ಅದೆಲ್ಲವನ್ನು ಮೊತ್ತವನ್ನು ಸೇರಿಸಿ ಒಂದೇ ಕಡೆ ತೋಡಿದರೆ ಕನಿಷ್ಠ ಪಕ್ಷ ಒಂದು ಇಂಚ್ ನೀರಾದರೂ ಬರ್ತಿತ್ತೋ ಇದು ಅದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು ಈ ಅಧಿಕಾರಿಯನ್ನು ತಿಳ್ಕೊಳ್ಬೇಕಾದ್ರೆ ಅತ್ಯಂತ ನಾವು ಜಾಗ ಜಾಗರೂಕರಾಗಿ ಇರಬೇಕು ಆ ಒಂದು ಯೋಗ್ಯತೆ ನಮ್ಮಲ್ಲಿ ಇದೆಯೇ ಅಂತ ಮತ್ತೆ ಯೋಗ್ಯತೆ ಇದ್ರೂ ಸಾಲದು ಅನೇಕ ಅಡೆತಡೆಗಳು ಬರುವಂತಹ ಸಾಧ್ಯತೆ ಇದೆ ನಾವೆಲ್ಲಿದ್ದೇವೆಯೋ ಅಲ್ಲಿಂದ ಗುರಿ ಮುಟ್ಟುವವರೆಗೂ ಆ ದಾರಿಯಲ್ಲಿ ಅನೇಕ ಅಡಚಣೆಗಳು ಬರಲಿಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ಇದು ಆಧ್ಯಾತ್ಮಿಕ ಮಾರ್ಗ ಇದು ಮೈಸೂರಿನಿಂದ ಬೆಂಗಳೂರು ಹೋದಷ್ಟು ಸುಲಭ ಅಲ್ಲ ಒಂದು ವಾಲ್ವೋ ಬಸ್ ಹತ್ತಿದ್ರೆ ಇಲ್ಲಿ ಒಂಬತ್ತು ಗಂಟೆಗೆ ಬಿಟ್ಟರೆ ಅಲ್ಲಿ ಹನ್ನೊಂದು ಗಂಟೆಗೆ ಹೋಗುತ್ತೆ ಗ್ಯಾರಂಟಿ ಅಂತ ಇಲ್ಲ ಅನೇಕ ವೇಳೆ ಆ ಒಬ್ಬ ಸಾಧಕನಾದವನು ಅರ್ಧ ದಾರಿಯಲ್ಲಿ ಕೈ ಬಿಡುವಂತಹ ಸಾಧ್ಯತೆ ಬಹಳಷ್ಟು ಇದೆ ಬಹಳಷ್ಟು ಇದೆ ನಾನು ಹೆಸರು ಹೇಳೋದಿಲ್ಲ ಅತ್ಯಂತ ಸುಪ್ರಸಿದ್ಧ ಸಾಹಿತಿಗಳೊಬ್ಬರು ಕನ್ನಡ ನಾಡಿನ ಸಾಹಿತಿಗಳೊಬ್ರು ಅವರಿಗೆ ಶ್ರೀರಾಮಕೃಷ್ಣರು ಹೇಳಿದರು ಏನು ವಚನವೇದ್ಯರು ಹೇಳಿದ್ದಾರೆ ಯಾರೆ ಆದ್ರಿ ಮೂರು ಹಗಲು ಮೂರು ರಾತ್ರಿ ದೇವರಿಗೋಸ್ಕರ ಕಣ್ಣೀರಿಟ್ಟು ಅತ್ತರೆ ಅವನು ದರ್ಶನ ಕೊಟ್ಟೇ ಕೊಡುತ್ತಾನೆ ಅಲ್ಲ ಇವರು ಪ್ರಯೋಗಕ್ಕೆ ಹಚ್ಚಿದರು ಮೂರು ದಿವಸ ಮೂರು ರಾತ್ರಿ ಹತ್ತರಂತೆ ಬಾಗಿಲನ್ನು ಹಾಕಿಕೊಂಡು ಯಾರು ಬಲ್ಲರು ಅವರೇ ಬಲ್ಲರು ದರ್ಶನವಾಗಲಿಲ್ಲ ಸುಳ್ಳು ಇದು ಸುಳ್ಳು ನಾನು ನಾಸ್ತಿಕ ಅಂತ ಹೇಳಿ ಘೋಷಿಸಿಕೊಂಡ ಸುಪ್ರಸಿದ್ಧ ಆದರೆ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತು ಯಾರಿಗೆ ಅಧಿಕಾರಿಯ ಅಂತ ಹೇಳ್ಕೊಳ್ತು ಶ್ರೀರಾಮಕೃಷ್ಣ ಹೇಳ್ತಾರೆ ಭಗವಂತ ಸಾಕ್ಷಾತ್ಕಾರ ಕೊಟ್ಟೇ ಕೊಡ್ತಾನೆ ಒಬ್ಬನಿಗೆ ಊಟ ಸಿಗಬೇಕು ಅಂತಿದ್ರೆ ಬೆಳಿಗ್ಗೆ ಸಿಕ್ಬೋದು ಮಧ್ಯಾಹ್ನ ಸಿಗ್ಬೋದು ಸಾಯಂಕಾಲವಾದರೂ ಸಿಕ್ಕಿತು ತಡವಾದೀತೆ ಹೊರತು ಊಟ ಸಿಕ್ಕೇ ಸಿಗ್ತದೆ ಆ ಒಂದು ಅಚಲವಾದಂತಹ ವಿಶ್ವಾಸ ಇಟ್ಟುಕೊಳ್ಬೇಕು ಆ ತಾಳ್ಮೆ ಇದೆಯೋ ನಮಗೆ ಅದು ಬೇಕು ಎಲ್ಲ ಅಡೆತಡೆಗಳನ್ನು ಮೀರಿರುವಂತಹ ಛಲ ಛಾತಿ ತಾಳ್ಮೆ ಆಧ್ಯಾತ್ಮಿಕ ಜೀವನ ರಾತ್ರಿ ಬೆಳಗಾಗುವುದರೊಳಗೆ ಸಮಾಧಿಯನ್ನು ಸಿಗುವುದಿಲ್ಲ ಯಾರಾದರೂ ನಿಮಗೆ ಆ ಪ್ರಾಮಿಸ್ ಮಾಡಿದರೆ ಅವರು ಅತ್ಯಂತ ಭಯಾನಕ ವ್ಯಕ್ತಿ ಎಂದೇ ಅವರನ್ನು ಪರಿಗಣಿಸಿ ತ್ಯು ಇದು ಕ್ರ್ಯಾಶ್ ಕೋರ್ಸಲ್ಲಿ ಸಾಧ್ಯವಿಲ್ಲ ಆಧ್ಯಾತ್ಮಿಕ ಜೀವನ ಯಾವುದೇ ಕ್ರ್ಯಾಶ್ ಕೋರ್ಸ್ ನಿಮಗೆ ಕಂಪ್ಯೂಟ್ರಲ್ಲಿ ಹೇಳ್ಕೊಡ್ಬೋದು ಕ್ರ್ಯಾಶ್ ಕೋರ್ಸ್ ಅಂತ ಹೇಳಿ ಬಂದಿದೆ ಇಷ್ಟು ಕಲ್ತ್ರೆ ಸಾಕು ನೀವು ಅಲ್ಲಿ ಹೋಗಿ ಏನು ಬೇಕೋ ಬೆಬ್ಬೆಬ್ಬೆ ಅಂತ ಉತ್ತರ ಹೇಳ್ಬೋದು ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಅದರ ಪ್ರತಿಯೊಂದು ಒಳ ಹೊರಗನ್ನು ಅರಿತುಕೊಳ್ಳದೆ ಕಾಲಿಟ್ಟಲ್ಲಿ ಬೀಳುವುದು ಖಂಡಿತ ನೀವು ನಿಮ್ಮ ಮನಸ್ಸು ನಿಮ್ಮ ಸಂಸ್ಕಾರ ಇದರೊಂದಿಗೆ ಹೋರಾಟ ನಡೆಸ್ತಾ ಇದ್ದೀರ ಆಧ್ಯಾತ್ಮಿಕ ಜೀವನದಲ್ಲಿ ಹೀಗಾಗಿ ಈ ಅಧಿಕಾರತ್ವವನ್ನು ಸಂಪಾದಿಸಬೇಕು ಬೇಕೇ ಬೇಕು ಬರ್ತೇನೆ ಬೇಕಾ ಅಂತ ಇನ್ನೊಂದು ಪ್ರಶ್ನೆ ಇಷ್ಟೆಲ್ಲ ಹೇಳಿದ ಮೇಲೂ ಈ ಅಧಿಕಾರ ಈ ಅಧಿಕಾರಕ್ಕೆ ಒಂದೊಂದಕ್ಕೆ ಒಂದೊಂದಿದೆ ಈಗ ಅಥಾಥೋ ಧರ್ಮ ಜಿಜ್ಞಾಸ ಅಂತ ಹೇಳಿ ಜೈವಿನಿ ಮುನಿಗಳು ಪೂರ್ವಮೀಮಾಂಸದಲ್ಲಿ ಹೇಳ್ತಾರೆ ಅಲ್ಲಿ ಅಥ ಅಂತ ಹೇಳಿದ್ರೆ ಏನು ಅಧಿಕಾರ ಅಂತಲೇ ಏನು ಅಧಿಕಾರ ಈ ಜೈನಿ ಸೂತ್ರಗಳನ್ನು ಓದಬೇಕಾದ್ರೆ ನಮಗಧಿಕಾರ ಏನು ಅಂತ ಕೇಳಿದಾಗ ಹೇಳ್ತಾರೆ ವೇದಗಳನ್ನು ಅಧ್ಯಯನ ಮಾಡಿದ ನಂತರ ಅಂತ ಅರ್ಥ ವೇದಗಳನ್ನು ಅಧ್ಯಯನ ಮಾಡಿ ಮಾಡಿರಬೇಕು ಆನಂತರ ಮಾತ್ರ ಆತ ಯಜ್ಞ ಯಾಗಾದಗಳನ್ನು ಮಾಡಲಿಕ್ಕೆ ಆತ ಅಧಿಕಾರಿ ಅವನಿಗೆ ಅಧಿಕಾರ ಇಲ್ಲ ಇಲ್ಲದೆ ಹೋದರೆ ಸಾಧ್ಯವಿಲ್ಲ ಹೀಗಾಗಿ ಅಲ್ಲಿ ತ್ರೈವರ್ಣರಿಕರಿಗೆ ಮಾತ್ರ ಅಲ್ಲಿ ಅಧಿಕಾರ ಹೀಗಾಗಿ ಸ್ತ್ರೀಯರಿಗೂ ಇಲ್ಲ ಅವನ ಪ್ರಕಾರ ತ್ರೈವರ್ಣಿಕರಿಗೆ ಮಾತ್ರ ವೇದದಲ್ಲಿ ಅಧಿಕಾರ ಮತ್ತು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಬ್ರಹ್ಮಸೂತ್ರದಲ್ಲಿ ಹೇಳಿದೆ ಇಲ್ಲಿ ಅಥ ಅಂದ್ರೆ ಏನು ಅಂತ ಹೇಳಿದ್ರೆ ಚಮದಮಾದಿ ಸಾಧನಗಳನ್ನು ಆರು ಸಂಪತ್ತನ್ನು ಹೊಂದಿದ ನಂತರ ಅಂತ ಹೇಳಿ ಶಂಕರಾಚಾರ್ಯರು ಅರ್ಥವನ್ನು ಹೇಳಿದ್ದಾರೆ ಈ ಆರು ಅಂದರೆ ಶಮ ದಮ ಉಪರತಿ ತಿತಿಕ್ಷ ಶ್ರದ್ಧಾ ಸಮಾಧಾನ ಈ ಆರು ಗುಣಗಳನ್ನು ಅಭ್ಯಾಸ ಮಾಡಿ ಅದರಲ್ಲಿ ಸಾಕಷ್ಟು ನೆಲೆ ನಿಂತ ನಂತರ ಬ್ರಹ್ಮವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡಬಹುದು ಅಲ್ಲಿಯ ತನಕ ಅವನಿಗೆ ಅಧಿಕಾರಕ್ಕೂ ಇಲ್ಲ ಯಾಕೆ ಮನಶುದ್ಧಿ ಆಗಿರುವುದಿಲ್ಲ ಮನಶುದ್ಧಿ ಆಗದೆ ಹೋದರೆ ಅಲ್ಲಿ ಒಂದು ಹೇಳಿರುತ್ತೆ ಇಲ್ಲಿ ಇನ್ನೊಂದು ಅರ್ಥ ಮಾಡಿಕೊಡ್ತಾನೆ ತುಂಬ ಸುಂದರವಾಗಿದೆ ಒಂದು ಕತೆ ಛಾಂದೋಗ್ಯೋಪನಿಷತ್ ಬರ್ತದೆ ಪ್ರಜಾಪತಿ ಬ್ರಹ್ಮ ದೇವತೆಗಳ ರಾಜನಾದಂತಹ ದೇವೇಂದ್ರನಿಗೆ ಮತ್ತು ಅಸುರ ರಾಜನಾದಂತಹ ವಿರೋಚನಿಗೆ ಒಂದೇ ಉಪದೇಶವನ್ನು ಕೊಟ್ಟ ತತ್ವಮಸಿ ಅಂತ ನೀನು ಅದೇ ಆಗಿರುವೆ ನಾನು ಅದೇ ಆಗಿರ್ಬಿ ಅಂದ್ರೆ ಏನು ನಾನು ಅದೇನೆ ಇನ್ನೇನು ಸ್ಪೆಷಲ್ ಆಗಿ ಆಗಿರ್ಲಿಕ್ಕೆ ಸಾಧ್ಯವೇ ಇಬ್ರು ತಿಳ್ಕೊಂಡ್ರು ಓಹೋಹೋ ನೋಡಿದ್ರು ನೀವು ಹೋಗಿ ನೋಡಿ ಕೊಳದಲ್ಲಿ ನೀವಿ ಅದು ಏನು ಕಾಣ್ತಾ ಇದ್ರು ಅದೇ ನೀವು ಅಂತ ಸರಿ ಇಬ್ರು ಹೋಗಿ ನೋಡ್ಕೊಂಡ್ರು ಇಂದ್ರ ನೋಡ್ಕೊಂಡ ವಿರೋಚನ ನೋಡ್ಕೊಂಡ ಇಂದ್ರ ಏನಿದ್ರು ಆಲೋಚನೆ ಮಾಡಿದ ನಾನು ಅದೇ ನಾನು ಈ ದೇಹವೇ ನನಗೆ ಗೊತ್ತಿದೆ ಈ ದೇಹ ಅಂತಕ್ಕಂಥದ್ದು ನಶ್ವರ ಒಂದು ದಿವಸ ಇದೆ ಇನ್ನೊಂದು ದಿವಸ ಇಲ್ಲ ಹೇಗೆ ಬ್ರಹ್ಮ ಸುಳ್ಳು ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಬ್ರಹ್ಮನ ಬಾಯಿಯಿಂದ ಯಾವತ್ತೂ ಸುಳ್ಳು ಬಂದಿದ್ದೇ ಇಲ್ಲ ಸತ್ಯವೇ ಬರು ಯಾಕೆ ಹೀಗೆ ಹೇಳಿದ್ರು ಅಂತ ಪ್ರಶ್ನೆ ಉದ್ಭವಿಸಿದ್ರು ಚೋದ್ಯ ಅಂತ ಅದಕ್ಕೆ ಅದು ಉದ್ಭವಿಸಿ ಆತ ವಾಪಸ್ಬೋದ ಯಾಕೋ ಡೌಟ್ ಇದೆ ಅಂತ ನಾನು ತಿಳ್ಕೊಂಡು ಹೆಚ್ಚು ಕಡಿಮೆ ಇರ್ಬೋದು ಬ್ರಹ್ಮ ಹೇಳಿದ್ರು ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ ನಾನು ತಿಳ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಇಲ್ಲ ವಾಪಸ್ ಬರ ವಿನೋಚನ ಏನು ಮಾಡ್ದ ಅಂದರೆ ನೋಡ್ದ ಸಕಲ ಆಭೂಷಣಗಳಿಂದ ಅಲಂಕೃತವಾದಂತಹ ಈ ದೇಹ ಆಹಾ ಎಷ್ಟು ಸುಂದರವಾಗಿದೆ ಬ್ರಹ್ಮ ಆಜ್ಞೆಯನ್ನು ಕೊಟ್ಟಿದ್ದಾನೆ ನೀನು ಅದೇ ಆಗಿರುವೆ ನೀನು ಅದೇ ಆ ಬ್ರಹ್ಮ ಅಂದರೆ ಈ ದೇಹವೇ ಬ್ರಹ್ಮ ಅತ್ಯಂತ ಸಂತೋಷವಾಯಿತು ಆನಂದದಿಂದ ಕೃತಾರ್ಥನಾದಿ ಅಂತ ಹೇಳಿ ವಾಪಸ್ ಬಂದು ತನ್ನ ಜನದವರು ಎಲ್ಲರಿಗೂ ಹೇಳ್ತಾನೆ ನಿಮ್ಮ ದೇಹವೇ ಬ್ರಹ್ಮ ನಿಮ್ಮ ದೇಹವೇ ಬ್ರಹ್ಮ ನಿಮ್ಮ ದೇಹವೇ ಬ್ರಹ್ಮ ನೀವೇ ಆ ಸತ್ಯ ಅಂತ ಹೀಗಾಗಿ ಅವರಿಗೆ ಅಸುರರು ಅಂತ ಹೆಸರಾಯ್ತಾರೆ ಯಾರು ಹಸು ಅಂದರೆ ಪ್ರಾಣಗಳಲ್ಲಿಯೇ ರಮಿಸುತ್ತಾರೆಯೋ ಹೀಗಾಗಿ ಅವರು ಅಸುರರು ಇಂದ್ರಿಯಗಳು ಅದೇ ಪ್ರಾಣಗಳು ಅದರಲ್ಲೇ ಇಪ್ಪತ್ನಾಲ್ಕು ಗಂಟೆ ರಮಿಸುವವರಿಗೆ ಅಸೂರರು ಅಂತ ಹೆಸರಾಯಿತು ಸೂರರು ಹಾಗಲ್ಲ ಅಹ್ ತೆಗೆದು ಬಿಟ್ಟಿದ್ದಾರೆ ಆಲೋಚನೆ ಮಾಡ್ತಾರೋ ಹೌದೋ ಅಲ್ವೋ ವಾಪಸ್ ಹೋದ ಪುನಃ ಹೇಳ್ದ ನಿನ್ನ ಮನಸ್ಸೇ ಬ್ರಹ್ಮ ಹೋಗು ಪುನಃ ವಾಪಸ್ ಬಂದ ಆಲೋಚನೆ ಮಾಡಿದೆ ನನ್ನ ಮನಸ್ಸು ಬ್ರಹ್ಮ ಹಾಕ್ಲಿಕ್ಕೆ ಹೇಗೆ ಸಾಧ್ಯ ಇದು ಎಷ್ಟೊಂದು ಚಿತ್ತ ವಿಭ್ರಮೆಗಳಿಂದ ಕೂಡಿದೆ ಒಂದು ದಿವಸ ಈ ರೀತಿ ಇದ್ದರೆ ಇನ್ನೊಂದು ದಿವಸ ಆ ರೀತಿಯ ಇದು ಹೇಗೆ ಬ್ರಹ್ಮ ಅನುಸಾಧ್ಯ ಬ್ರಹ್ಮ ಅನ್ನೋದು ಹೇಳಿದ್ದಾರೆ ಕೇಳಿದ್ದೇನು ಶಾಸ್ತ್ರಗಳಿದ್ದ ನಿತ್ಯ ಯಾವಾಗಲೂ ಅದು ಪರಿಣಾಮವನ್ನು ಹೊಂದದೇ ಇರತಕ್ಕಂಥದ್ದು ಚೇಂಜ್ಲೆಸ್ ನನ್ನ ಮನಸ್ಸು ಇವತ್ತೊಂಥರ ಇದೆ ನಾಳೆ ಒಂಥರ ಇದೆ ಹೇಗೆ ಬ್ರಹ್ಮ ಅನುಸಾಧ್ಯ ವಾಪಸ್ ಬದ ನೋಡಿ ಹೇಗೆ ಮಾಡ್ತಾರೆ ಗುರುಗಳು ಒಮ್ಮೆಗೆ ತಮ್ಮ ಉಪದೇಶವನ್ನು ಬಿಟ್ಟುಕೊಡುವುದಿಲ್ಲ ಅವರು ಅಧಿಕಾರಿಯನ್ನು ನೋಡ್ತಾರೆ ಇವನ ಅಧಿಕಾರವೋ ಅಧಿಕಾರಿಯೋ ಅಲ್ಲವ ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಯಲ್ಲಿ ಆ ಒಂದು ಉಪದೇಶವನ್ನು ಕೊಟ್ಟಾಗ ಅದು ಫಲಪ್ರದವಾಗ್ತದೆ ಫಲಪ್ರದವಾಗ್ತದೆ ಬಂಜರ ಭೂಮಿಗೆ ಎಷ್ಟೇ ಎಫ್ ಎನ್ ಹೈಬ್ರಿಡ್ ಸೀಡ್ಸ್ ಹಾಕಿ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಹಾಕಿ ಅದರಿಂದ ಏನು ಉತ್ಪತ್ತಿ ಆಗುವುದು ಅದೇ ಅತ್ಯಂತ ಹಸನಾದಂತಹ ಒಂದು ಭೂಮಿ ಉತ್ತು ಕಳೆಯೆಲ್ಲ ತೆಗೆದು ಸುಂದರವಾಗಿ ಮಾಡಿದ್ದಾರೆ ಹಸನಾಗಿದೆ ಮಳೆ ಬೇರೆ ಬಂದಿದೆ ತೇವಾಗಿದೆ ತಯಾರಾಗಿದೆ ಉಪದೇಶ ತಗೊಂಡುಕೊಳ್ಳಿಕ್ಕೆ ತಯಾರಾಗಿದೆ ಅಂತಹ ಭೂಮಿಗೆ ಯಾವನೋ ಈಗಷ್ಟೇ ಒಂದು ಅದನ್ನು ನೆರಳಿನಲ್ಲಿ ಒಣಗಿಸಿ ಬೀಜವನ್ನು ಅದನ್ನು ತೆಗೆದಿದ್ದಾನೆ ಇನ್ನೂ ಅದಕ್ಕೆ ಇದನ್ನು ಪೆಸ್ಟಿಸೈಡು ಏನು ಹೇಳ್ತಾರೆ ಅದನ್ನು ಕೂಡ ಮಿಶ್ರಣ ಮಾಡಿಲ್ಲ ಅವನು ಹಾಕಿದ ಬಂದ್ಬಿಡ್ತು ಇದು ತಯಾರಾಗಬೇಕು ಆ ತಯಾರಾಗುವುದೇ ಅಧಿಕಾರಿ ಆ ತಯಾರಾದವನೇ ಅಧಿಕಾರಿ ಅಧಿಕಾರಿ ಇದೆಯೋ ಅಧಿಕಾರ ಇದೆಯೋ ಅದನ್ನು ನಾವು ನೋಡ್ಕೊಳ್ಬೇಕು ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಅರಿಬೇಕು ಅರೆತು ಮುಂದೆ ಹೋಗ್ಬೇಕು ಚಂದೋಗ್ಯೋಪನಿಷತ್ಲೇ ಬರ್ತದೆ ವಿದ್ಯೆಯ ಶ್ರದ್ಧೆಯ ಉಪನಿಷದ ಕರೋತಿ ತದೇವ ವೀರ್ಯವತ್ತರಂಭತಿ ಯಾವುದನ್ನು ಅರಿತು ಮಾಡುತ್ತೇವೆಯೋ ವಿದ್ಯೆಯಿಂದ ಜ್ಞಾನದಿಂದ ಶ್ರದ್ಧೆಯಿಂದ ಉಪನಿಷದ ವಿಜ್ಞಾನದಿಂದ ಬರಿದು ಮಾಡುತ್ತೇವೆಯೋ ಆಗ ವೀರ್ಯವತ್ತರಂ ಭವತಿ ನಾವು ಮಾಡಿದ್ದೆಲ್ಲ ಅದೇನೋ ಒಂದು ಅದ್ಭುತ ಶಕ್ತಿಯನ್ನು ಪಡಿತೇವೆ ನಾವು ಮಾಡಿದ್ದೆಲ್ಲ ಅವನು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೀವಲ್ಲ ಆ ರೀತಿ ಆಗ್ತದೆ ಸಕ್ಸಸ್ ಅಂತ ಅದು ಅದು ಅಧಿಕಾರಿ ಮಾಡಿದಾಗ ಮಾತ್ರ ಇಲ್ಲದೆ ಹೋದರೆ ಯಾವುದರಲ್ಲೂ ಅವನಿಗೆ ಸಕ್ಸಸ್ ಇಲ್ಲ ಅದಕ್ಕೋಸ್ಕರ ಇದೆಲ್ಲವನ್ನು ಅವರು ಹೇಳ್ತಾರೆ ಅಧಿಕಾರವನ್ನು ಈಗ ಇನ್ನೊಂದು ಪ್ರಶ್ನೆ ಇದೆ ಭಕ್ತಿಯೋಗಕ್ಕೆ ಅಧಿಕಾರ ಬೇಕೇ ಅಂತ ನೀವು ಹೇಳದ್ರಿ ಮುಂಚೆ ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಭಕ್ತಿಯೋಗ ಭಕ್ತಿಯೋಗ ಅಂತಕ್ಕಂಥ ಅತ್ಯಂತ ಸುಲಭ ಅಂತ ಸುಲಭ ಅಂತ ಹೇಳಿದ್ರೆ ಎಲ್ಲರೂ ಅದನ್ನು ಪಾಲಿಸಬಹುದು ಅಂತಾಯಿತು ಆ ಎಲ್ಲರೂ ಅನ್ನೋದ್ರಲ್ಲಿ ಎಲ್ಲರೂ ಸೇರಿದ್ರಲ್ಲ ಅದರಲ್ಲಿ ಪುನಃ ಇದು ಬೇಕಾ ನಿಮಗೆ ಇಂಥವ್ರ ಮಾತ್ರ ಅಧಿಕಾರಿಗಳು ಇಂಥವ್ರಲ್ಲ ಅಂತ ಆಯ್ತಾ ಅಂತ ಹೇಳಿದ್ರೆ ಅದಕ್ಕೂ ನಾವು ಹೇಳಬೇಕಾಗುತ್ತೆ ಹೌದು ಇದಕ್ಕೆ ಅಧಿಕಾರಿ ಬೇಡ ಹೇಗೆ ಅಂತ ಹೇಳಿದ್ರೆ ನೋಡಿ ಯಾವುದೇ ಅಕ್ಷರ ಜ್ಞಾನ ಬೇಕಾಗಿಲ್ಲ ಭಕ್ತಿಯೋಗವನ್ನು ಅನುಸರಿಸಬೇಕಾದ್ರೆ ಆ ಈ ಕಲಿಬೇಕಾಗಿಲ್ಲ ಶಾಸ್ತ್ರ ಓದಬೇಕಾಗಿಲ್ಲ ವೇದ ಓದಬೇಕಾಗಿಲ್ಲ ಯಾಕೆ ಅದಕ್ಕೆ ನಿದರ್ಶನದ್ದಾರೆ ಕಬೀರ ನಾನಕ್ಕು ತುಕಾರಾಮ ಲಾಟು ಮಹಾರಾಜರು ಏನು ಓದಿದ್ದಾರೆವರು ಅವರಷ್ಟು ಭಕ್ತಿಯಲ್ಲಿ ಪರಾಕಾಷ್ಟೆಗೆ ಹೋದಂಥ ವ್ಯಕ್ತಿ ಬೇರೆ ಯಾರು ತೋರಿಸ್ರು ಒಂದು ಉದಾಹರಣೆ ಆಯಿತು ಅನಕ್ಷರಸ್ಥರು ಕೂಡ ಭಕ್ತಿಯೋಗವನ್ನು ಆಚರಿಸ್ಬೋದು ತಮ್ಮ ಜೀವನದ ಅನುಷ್ಠಾನಕ್ಕೆ ತರಬೋದು ಒಂದಾಯಿತು ಎರಡನೆಯದು ಅಥಾತೋ ಧರ್ಮ ಜಿಜ್ಞಾಸ ಅಲ್ಲಿ ಹೇಳಿಬಿಟ್ಟಿದ್ದಾರೆ ಅಥ ಅಂದರೆ ವೇದಾಧ್ಯಯನ ನಂತರ ಅಂತ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಯಾರಿಗೆ ಹಕ್ಕಿದೆ ಈ ಪುರುಷರೆಲ್ಲ ಸೇರಿಕೊಂಡು ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ತ್ರೀಯರಿಗೆ ವೇದ ವೇದದಲ್ಲಿ ಅಧ್ಯಯನ ಇಲ್ಲ ಅಂತ ಹೇಳಿ ಮಾಡಿಬಿಟ್ಟಿದ್ದಾರೆ ಅದು ವಿಹಿತವಾಗಿದೆ ಹಾಗಿದ್ರೆ ಸ್ತ್ರೀಯರಿಗೆ ಏನು ಏನು ಮಾರ್ಗ ಹೇಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೋದು ಹೇಗೆ ದರ್ಶನವನ್ನು ಪಡೀಬೋದು ಇಲ್ಲಿ ಇದೆ ಪ್ರವೇಶ ಇಲ್ಲಿ ಇದೆ ಪ್ರವೇಶ ಮೀರ ಆಂಡ ಅವಯ್ಯ ಗೋದಾ ಇವರೆಲ್ಲ ಮಹಿಳಾ ಭಕ್ತರಲ್ವೇನು ಇವರೆಲ್ಲ ಆ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ವೇನು ಕೇವಲ ಮಹಿಳೆಯರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರ ಇವರಿಗೆ ನಿಷೇಧ ಮಾಡಲಾಗಿದೆ ಏನೋ ಆಧ್ಯಾತ್ಮಿಕ ಜೀವನದಲ್ಲಿ ಇಲ್ಲ ಅವರಿಗೂ ಕೂಡ ಇದು ತೆರೆದಿದೆ ಹೀಗಾಗಿ ಇಲ್ಲಿಗೆ ಆಯೋಗ್ಯತೆಯೂ ಬೇಡ ಅಂತಾಯಿತು ಗಂಡಸರಿಗೆ ಮಾತ್ರ ಅಧಿಕಾರ ಹಿಂಸರಿಗಿಲ್ಲ ಅಂತ ಹೇಳುವ ಹಾಗೆ ಇಲ್ಲ ಭಕ್ತಿಯೋಗದಲ್ಲಿ ಎರಡನೆಯದು ಮೂರನೆಯದು ಎಂತಹ ನೈತಿಕ ಅಧಃಪತನಕ್ಕೆ ಹೋದಂತಹ ವ್ಯಕ್ತಿಗಳಲ್ಲೂ ಕೂಡ ಭಕ್ತಿ ಶಿರೋಮಣಿಯನ್ನು ನಾವು ನೋಡಿದ್ದೇವೆ ಬಿಲ್ವಮಂಗಲ ಅಜಾಮಿಡ ರತ್ನಾಕರ ಈ ನಾರಾಯಣೀನಂ ಅನ್ನುವಂತಹ ಒಂದು ಗ್ರಂಥವನ್ನು ಬರುವಂತಹ ಅತ್ಯಂತ ಪ್ರಸಿದ್ಧ ನಾರಾಯಣ ಭಟ್ಟ ಮತ್ತು ಈ ತೊಂಡರ ಪಡಿಯಾಳು ಆಳ್ವಾಳ ಕೂಡ ಇವರೆಲ್ಲರೂ ಕೂಡ ನಮಗೆ ನಿದರ್ಶನವನ್ನು ಕೊಡ್ತಾ ಇದ್ದರೆ ಭಕ್ತಿಯೋಗಕ್ಕೆ ಆ ಅರ್ಹತೆಯನ್ನು ಪಡಿಬೇಕಾದರೆ ಇವನ್ನು ಅವರಿಗೆ ಈ ಮಾರಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಬೇಕಾಗಿರುವುದಿಲ್ಲ ಕೆಲವೊಮ್ಮೆ ಅವರಿಗೂ ಕೂಡ ಪ್ರವೇಶವಿದೆ ಭಗವಂತನೇ ಕೂಡ ಆ ಗೀತೆಯಲ್ಲಿ ಹೇಳ್ತಾನೆ ಅಪಿಚೇತ್ ಸು ಭಜತೆ ಮಾಂ ಅನನ್ಯ ಭಾನ ಸಾಧುರೇ ವಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿಸಹ ಒಂದು ವೇಳೆಗೆ ಅರ್ಜುನ ಅತ್ಯಂತ ದುರಾಚಾರಿಯಾದರೂ ಕೂಡ ಒಮ್ಮೆ ಆತ ಮನಸ್ಸು ಮಾಡಿದೇ ಆದಲ್ಲಿ ಮನಸ್ಸು ಮಾಡಿ ನನ್ನನ್ನೇ ಬಯಸಿದ್ದೇ ಆಗಲಿ ತಿಳಿದುಕೋ ಆತ ಸಾಧು ಅವನು ಸರಿಯಾದ ಒಂದು ಮಾರ್ಗವನ್ನೇ ಹಿಡಿದಿದ್ದಾನೆ ಇದರಲ್ಲಿ ಸಂಶಯವಿಲ್ಲ ನಾನು ಅವನನ್ನು ಉದ್ಧಾರ ಮಾಡ್ತೇನೆ ಆತ ಅಪ್ಪಿತಪ್ಪಿ ನೀರಿನಲ್ಲಿ ಬಿದ್ದ ಅಪ್ಪಿ ತಪ್ಪಿ ನೀರಿನಲ್ಲಿ ಬಿದ್ದ ನೀರು ಹೇಳ್ತಾ ಇವನು ಒದ್ದೆ ಮಾಡಬಾರ್ದು ಯಾಕೆಂಥೇಳಿ ಇವನು ಅಪ್ಪಿ ತಪ್ಪಿ ಬಿದ್ದಿದ್ದಾನೆ ಹೇಳ್ತ ಹೇಳ ಮಗು ಗೊತ್ತಿಲ್ಲದೆ ಕೈ ಹಾಕಿಬಿಡ್ತ ಎಲ್ಲಿಗೆ ಬೆಂಕಿಗೆ ಬೆಂಕಿಗೆ ಈಗ ಆಲೋಚನೆ ಬರಬೇಕು ಬೇಡವಾ ಅಯ್ಯೋ ಇದು ಮಗು ಗೊತ್ತಿಲ್ಲದೆ ಮಾಡಿದೆ ಸುಡಬಾರ್ದು ಅನ್ನೋದೋ ಇಲ್ವ ಅನುತ್ತ ಅನು ಸುಟ್ಟೇ ಸುಡುತ್ತೆ ಕೈ ಹಾಕಿದ್ರೆ ಸುಡುತ್ತೆ ಅದು ಅದ್ರ ಗುಣ ಹಾಗೆಯೇ ಈ ಭಗವಂತನನ್ನು ಒಮ್ಮೆ ಆದರೂ ಕೂಡ ಯಾವನೇ ತನ್ನ ಎಂತಹ ಜೀವನದಲ್ಲೇ ಅಂತಹ ಈ ನೈತಿಕ ಅಧೋಪಥಕ್ಕೆ ಹೋದಂತಹ ವ್ಯಕ್ತಿಯಲ್ಲೂ ಕೂಡ ಒಮ್ಮೊಮ್ಮೆ ಸಾತ್ವಿಕ ಗುಣ ಜಾಗೃತವಾಗುವುದು ಯಾಕೆ ಅಂತ ಹೇಳಿದ್ರೆ ಈ ಪ್ರಕೃತಿಯಲ್ಲಿ ಎಲ್ಲ ಈ ಮೂರು ಗುಣದ್ದೇ ಆಟ ಸತ್ವ ರಜ ತಮ ಅದು ಏರುಪೇರು ಆಗ್ತಾ ಇರುತ್ತದೆ ಯಾವಾಗ ವ್ಯಕ್ತಿಯಲ್ಲಿ ತಮೋ ಗುಣಮೇ ಹೆಚ್ಚು ಅಧಿಕ ತೊಂಬತ್ತೊಂಬತ್ತು ಶೇಕಡ ಅದೇ ಇದೆ ಅಂತಾದಲ್ಲಿ ಸಮಾಜ ಅವನನ್ನ ದುರುಡ ದುಷ್ಟ ಅಂತ ಕರೀತಾರೆ ಅಷ್ಟೇ ಆ ಒಂದು ಏನೋ ಒಂದು ಇದೆಯಲ್ಲ ಒಂದು ಪುಣ್ಯದ ವರ್ಷದಿಂದ ಅದು ಯಾವಾಗಲೂ ಒಂದ್ಸಲಿ ಹೇಳ್ತದೆ ಕೊಡ್ತಗಳು ಬೀಳ್ತದೆ ಆಗ ಅಯ್ಯೋ ಪರಮಾತ್ಮ ಅಂದ ಅಂತೇಳಿಬಿಡ ಅಲ್ಲಿಂದ ಅವನಿಗೆ ಟರ್ನಿಂಗ್ ಪಾಯಿಂಟ್ ಒಂದು ಅವಕಾಶ ಕೊಡ್ತಾನ ಪರಮಾತ್ಮ ಒಂದು ಚಾನ್ಸ್ ಕೊಡ್ತಾನೆ ಅಯ್ಯೋ ಒಮ್ಮೆ ಇವನು ಯಾಕೋ ಕಷ್ಟದಿಂದಲೋ ಸುಖದಿಂದಲೋ ಏನೋ ಒಮ್ಮೆ ನನ್ನನ್ನು ಜ್ಞಾಪಿಸ್ಕೊಂಡಿದ್ದಾನೆ ಇವನಿಗೆ ಒಂದೇ ಒಂದು ಚಾನ್ಸ್ ಕೊಡೋಣ ಅಂತ ಆವಾಗ ಅವನು ಪುನಃ ಒಳ್ಳೆ ಹೆಜ್ಜೆ ಇಟ್ಟ ಅಂತ ಇದ್ಬಿಡಿ ಎತ್ಬಿಡ್ತಾನ ಎತ್ಬ ಆ ಭಕ್ತಿಯ ಶಕ್ತಿ ಅಲ್ಲಿ ಬರುವುದು ಭಕ್ತಿಯ ಶ್ರೇಷ್ಠ ಜ್ಞಾನಕ್ಕಿಂತಲೂ ಕರ್ಮಕ್ಕಿಂತಲೂ ಯೋಗಕ್ಕಿಂತಲೂ ಭಕ್ತಿಯ ಶ್ರೇಷ್ಠತೆ ಬರ್ತಕ್ಕಂಥದ್ದು ಅದು ಇನ್ನು ಉನ್ನತ ಜಾತಿಯಲ್ಲೇ ಹುಟ್ಟಿರಬೇಕು ಅಂತಿಲ್ಲ ಈ ವೇದಾಧ್ಯಯನಕ್ಕೆ ನಾವು ಮೂರು ಜಾತಿಯಲ್ಲೇ ಆಗಬೇಕು ಅಂತಿದೆ ಭಕ್ತಿಯೋಗದಲ್ಲಿ ಆಗಿಲ್ವೇ ಇಲ್ಲ ನಮಗೆ ಕಣ್ಣಪ್ಪ ಬೇಡರ ಬಣ್ಣಪ್ಪ ಅವನ ನಿದರ್ಶನವಿದೆ ಚೌಕಮೇಲ ಅನ್ನುವಂತಹ ಒಬ್ಬ ಮಹಾರಾಷ್ಟ್ರದ ಸಂತ ಆತ ಜಾಡಮಾಲಿ ಭಗವಂತ ಅವನ ಮನೆಯಲ್ಲೇ ಬಂದು ಊಟವನ್ನು ಮಾಡಿ ಅನೇಕ ಬ್ರಾಹ್ಮಣರಿಗೆ ಅಲ್ಲೇ ಸಂತರ್ಪಣೆಯನ್ನು ಮಾಡಿಸ್ತಾನೆ ಭಗವಂತ ಅದು ಆ ಚೌಕ ಮೇಲಿಂದ ಭಕ್ತಿಯ ವೈಶಿಷ್ಟ್ಯ ಆ ಭಗವಂತ ಅಲ್ಲಿ ನೋಡಿಲ್ಲ ಮೇಲು ಕೇಳಿ ನೋಡಲಿಲ್ಲ ರವಿದಾಸ ಅನ್ನುವಂತಹ ಚಮ್ಮಾರ ಭಕ್ತ ಅವನ ಮನೆಯಲ್ಲಿದ್ದ ಭಗವಂತ ಕಿರುಮಂಗಯ್ಯಾಡುವಾರು ಅವರ ಕಥೆ ಏನು ಅಲ್ಲೂ ಕೂಡ ಭಗವಂತ ಅಲ್ಲೇ ಇದ್ದ ಎಲ್ಲ ನಿದರ್ಶನಗಳಲ್ಲಿ ನಮಗೇನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಒಂದು ಸ್ತ್ರೀ ಪುರುಷ ಭೇದ ಇಲ್ಲ ಭಕ್ತಿಯೋಗದಲ್ಲಿ ಎರಡನೆಯದಾಗಿ ಆ ವ್ಯಕ್ತಿ ನೈತಿಕವಾಗಿ ಹೇಗೆ ಯಾವ ಮಟ್ಟದಲ್ಲಿದ್ದಾನೆ ಅದು ಮುಖ್ಯ ಅಲ್ಲ ನೋಡಿ ಎಲ್ಲ ಅಧಿಕಾರಿಯನ್ನು ಇಲ್ಲಿ ತನಕ ಏನೇನು ಹೇಳಿದ್ದು ಎಲ್ಲ ನುಚ್ಚು ನೂರು ಮಾಡಿಸ್ಬಿಟ್ವಿ ಇಲ್ಲಿ ಹೇಳಿದ್ದೆಲ್ಲ ನುಚ್ಚು ನೂರು ಆಯ್ತು ಇಲ್ಲಿ ತನಕ ಹೇಳಿದ್ದಲ್ಲ ವಾಪಸ್ ಎರಡು ಅದಾಯಿತು ಇನ್ನು ಮೂರನೇದಾಗಿ ಉನ್ನತ ಜಾತಿಯಲ್ಲಿ ಹುಟ್ಟಬೇಕಂತಿಲ್ಲ ಯಾವ ಜಾತಿ ಆದರೂ ಆಯಿತು ಮನುಷ್ಯ ಅಂತಾದರೆ ಆಯಿತು ಅದೊಂದು ಆಮೇಲೆ ಅಕ್ಷರಸ್ಥ ಅಥವಾ ಅನಕ್ಷರಸ್ಥ ಆಗಬೇಕಂತೇನಿಲ್ಲ ಭೇದವೇ ಇಲ್ಲ ಯಾರು ಬೇಕಾದರೂ ಆಯಿತು ಇದಿಷ್ಟೂ ಗುಣಗಳು ಏನೋ ಆ ಭಕ್ತಿಗೆ ಅಧಿಕಾರಿಯನ್ನ ನಿರ್ಧಾರ ಮಾಡಲಿಕ್ಕೆ ಉಪಯೋಗವಾಗ್ತದೆ ಇಷ್ಟಾದರೂ ಪುನಃ ಈ ಹೇಳ್ತಾ ಇದ್ದಾರೆ ಇದೆಲ್ಲ ಹೇಳಿದ್ರಲ್ಲ ಅನಕ್ಷರಾಸ್ತ್ರ ಆದರೂ ಆಯಿತು ಪರವಾಗಿಲ್ಲ ನೈತಿಕ ಅಧೋಪದಾದರೂ ಆಯ್ತು ಪರವಾಗಿಲ್ಲ ಸ್ತ್ರೀ ಪುರುಷರಾದರೂ ಯಾರಾದರೂ ಆಯಿತು ಪರವಾಗಿಲ್ಲ ಅಥವಾ ಉನ್ನತ ಜಾತಿಯಲ್ಲಿ ಆಯಿತು ಕೆಲವು ಜಾತಿಯಲ್ಲಿ ಪರವಾಗಿಲ್ಲ ಇಷ್ಟು ಸುಲಭ ಹೇಳ್ಬಿಟ್ರಲ್ಲ ಅಂತ ಹೇಳೋದಾದರೆ ಒಮ್ಮೆ ಆಲೋಚನೆ ಮಾಡಿ ನೋಡಿ ಎಷ್ಟು ಕೋಟಿ ಜನ ಇದ್ದಾರೆ ಜಗತ್ತಿನಲ್ಲಿ ಅಷ್ಟು ಕೋಟಿ ಜನರಲ್ಲಿ ಎಷ್ಟು ಜನ ಈ ಥರ ಧಾರ್ಮಿಕ ಸಮಾರಂಭಗಳಿಗೆ ಸಭೆಗಳಿಗೆ ಬರ್ತಾರೆ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ಬೋದು ಅದು ಬೇರೆ ವಿಷಯ ಬೇರೆ ಬೇರೆ ಇದರಿಂದ ಆದರೆ ಕೇವಲ ಆಧ್ಯಾತ್ಮಿಕ ಉನ್ನತಿಗೋಸ್ಕರ ಹೋಗತಕ್ಕಂಥವರು ಮಾಠಕ್ಕೆ ಅಥವಾ ಬೇರೆ ಯಾವುದಕ್ಕೂ ಸಾಧನೆಯಲ್ಲಿ ತೊಡಗಿರೋರು ಎಷ್ಟು ಜನ ಇದ್ದಾರೆ ತೋರಿಸ್ಬಿಡ್ತು ಯಾಕೆ ಅಷ್ಟು ಕಡಿಮೆ ಜನ ಈ ಪ್ರಶ್ನೆ ನಿಮಗೇನು ಕೇಳ್ತೀನಿ ಯಾಕೋ ಅಷ್ಟು ಕಡಿಮೆ ಜನ ಯಾಕಂದರೆ ಇಷ್ಟೆಲ್ಲ ಅಧಿಕಾರ ನಾವು ಕೊಟ್ಟಿದ್ದೇವೆ ಅವರಿಗೆ ಹಾಗಿದ್ರೆ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿತ್ತಲ್ಲ ಯಾಕೆ ಸಂಖ್ಯೆ ಜಾಸ್ತಿ ಆಗಿಲ್ಲ ಭಗವಂತನ ಹತ್ರ ಬರೋರು ಅತ್ಯಂತ ಕಡಿಮೆ ಜನ ಯಾಕೆ ಅಂದರೆ ಸ್ವಲ್ಪವಾದರೂ ಆ ಅಧಿಕಾರ ಬೇಕೇ ಬೇಕು ಅಂತ ಆಯ್ತು ನೋಡಿ ವಾಪಸ್ ಬಂದು ಅಧಿಕಾರ ಸ್ವಲ್ಪ ಆದ್ರೂ ಬೇಕೇ ಬೇಕು ಅಂತ ಆಯ್ತು ರಾಮಾನುಜಾಚಾರ್ಯರು ತಮ್ಮ ಶ್ರೀಭಾಷ್ಯವನ್ನು ಬರಿತಾ ಇರಬೇಕಾದ್ರೆ ಒಂದೆಡೆ ಸಾಧನ ಸಪ್ತಕವನ್ನು ಹೇಳ್ತಾರೆ ಭಕ್ತಿಯೋಗಿ ಆದವನು ಭಕ್ತಿಯನ್ನು ಬೆಳೆಸ್ಕೊಳ್ಬೇಕಾದ್ರೆ ತನ್ನ ದೈನಂದಿನ ಜೀವನದಲ್ಲಿ ಆರಿಸಿಕೊಳ್ಳಬೇಕಾದಂತಹ ಆಚರಿಸಬೇಕಾದಂತಹ ಏಳು ಸಾಧನಾ ಪಥವನ್ನು ಅವರು ಹೇಳ್ತಾರೆ ಅದೇನದು ಒಂದನೆಯದಾಗಿ ವಿವೇಕ ಅಂತ ಹೇಳ್ತಾರೆ ವಿವೇಕ ಅಂತ ಹೇಳಿದ್ರೆ ನಾವು ದಿನನಿತ್ಯ ಆಹಾರವನ್ನು ತೆಗೆದುಕೊಳ್ತೇವಲ್ಲ ಊಟವನ್ನು ಮಾಡ್ತೇವಲ್ಲ ಅವ್ರು ಹೇಳ್ತಾರೆ ಆ ಆಹಾರದಲ್ಲಿ ಶುದ್ಧಿಯನ್ನ ನಾವು ಪರಿಪಾಲಿಸಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಏನೇನು ಆಹಾರವನ್ನು ತೆಗೆದುಕೊಳ್ಳುತ್ತೇವೆಯೋ ಅದೇ ರಕ್ತವಾಗ್ತದೆ ಚಾಂದೋಗ್ಯ ಉಪನಿಷತ್ತು ಬರ್ತದೆ ಇದು ಸೈನ್ಸ್ ಇದು ಚಾಂದೋಗ್ಯೋಪನಿಷತ್ತು ಒಂದು ಕಡೆ ಬರ್ತದೆ ಆಹಾರ ಶುದ್ಧೌ ಸತ್ವ ಶುದ್ಧಿ ಸತ್ವ ಶುದ್ಧೌಧೃತಿ ಅಂತ ಅಂದರೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಭೌತಿಕ ಆಹಾರ ಹೊಟ್ಟೆಯೊಳಗೆ ಹೋಗುತ್ತೆ ಅಷ್ಟು ಮಾತ್ರ ನಮಗೂ ಗೊತ್ತಿರೋದು ಅತ್ಯಂತ ಅದಕ್ಕಿಂತ ಸೂಕ್ಷ್ಮವಾದ ಆಹಾರ ಎಲ್ಲಿ ಹೋಗುತ್ತೆ ರಕ್ತವಾಗುತ್ತೆ ಅದಕ್ಕಿಂತ ಸೂಕ್ಷ್ಮವಾದ ಆಹಾರ ಎಲ್ಲಿ ಹೋಗುತ್ತೆ ಮನಸ್ಸಾಗುತ್ತೆ ಇದು ಯಾರಿಗಾದ್ರು ಗೊತ್ತಿದ್ಯಾ ಸೂಕ್ಷ್ಮವಾಗಿದೆ ಇದು ಆದ್ರಿಂದ ಆಹಾರ ತಿನ್ನುವಾಗಲೂ ಕೂಡ ಆಧ್ಯಾತ್ಮಿಕ ವ್ಯಕ್ತಿಯಾಗತ್ಯಂತ ಎಚ್ಚರಿಕೆಯನ್ನು ವಹಿಸಲೇಬೇಕು ಅವನಿಗೆ ಯಾವುದೇ ಕನ್ಸೆಷನ್ ಇಲ್ಲ ರಿಯಾಯಿತಿ ಇಲ್ಲ ನೋಡಿ ಅವ್ರು ಹೇಳ್ತಾರೆ ರಾಮಾನುಜಾಚಾರ್ಯರು ಪ್ರತಿಯೊಂದು ಆಹಾರದಲ್ಲಿಯೂ ಮೂರು ದೋಷಗಳಿರ್ತದೆ ಒಂದು ಜಾತಿಯಿಂದ ಬಂದಂತಹ ದೋಷ ಏನಪ್ಪ ಅದು ಜಾತಿಯಿಂದ ಬಂದಂತಹ ದೋಷ ಅಂತ ಹೇಳಿದ್ರೆ ಕೆಲವು ಆಹಾರಗಳು ಜಾತಿಯಿಂದಲೇ ದುಷ್ಟವಾಗಿರ್ತದೆ ಉದಾಹರಣೆಗೆ ಅವ್ರು ಹೇಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಯಾವ ಆಹಾರವು ತಾಮಸ ಮತ್ತು ರಾಜಸ ಗುಣಗಳನ್ನು ಹೆಚ್ಚು ಮಾಡ್ತದೆಯೋ ಅಂತ ಆಹಾರ ಮಾಂಸ ಆಹಾರ ಜಾತಿಯಿಂದಲೇ ದುಷ್ಟ ಇದೆ ನಮ್ಗೆ ಗೊತ್ತಾಗ್ತದೆ ಕೆಲವೊಂದು ಆಹಾರ ತಿಂದುವಾಗ ಅಯ್ಯೋ ಇವತ್ತು ಯಾಕೋ ನಿದ್ದೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಓ ನಿದ್ದೆ ಬರ್ತಾ ಇದೆಯಲ್ಲ ಯಾಕೆ ಅಂತೇಳಿದ್ರೆ ಆಹಾರ ದೋಷ ಜಾತಿಯಿಂದ ದೋಷ ಜಾತಿ ಅಂತೇಳಿದ್ರೆ ಹುಟ್ಟು ಅದು ಹುಟ್ಟತಾನೆ ತನ್ನಲ್ಲಿ ದೋಷವನ್ನು ತಂದಿರ್ತದೆ ಆ ಆಹಾರ ಉದ್ದು ಉದಾಹರಣೆಗೆ ಉದ್ದು ಹೈ ಪ್ರೋಟೀನ್ ಇರುವಂಥ ಆಹಾರಗಳು ಇವನ್ನ ಎಷ್ಟನ್ನು ಬೇಕೋ ನೋಡಿ ಹೈ ಪ್ರೋಟೀನ್ ಇರುವಂಥ ಆಹಾರ ಕ್ಷತ್ರಿಯರಿಗೆ ಮಾತ್ರ ಬೇಕು ಅಥವಾ ಹೆಚ್ಚು ಕೆಲಸ ಮಾಡುವವರು ಮಾತ್ರ ಬೇಕು ಜಪಧ್ಯಾನ ಮಾಡ್ತಾ ಇರೋನ್ಗೆ ಅಷ್ಟು ಬೇಕಾಗಿಲ್ಲ ಯಾರಿಗೆ ಯಾವ ಆಹಾರವೋ ಅದೇ ಆಹಾರ ಹಸುವಿಗೆ ಹುಲ್ಲೇ ಆಹಾರ ಹುಲಿಗೆ ಮಾಂಸವೇ ಆಹಾರ ಆ ಪ್ರಕೃತಿ ಆಯಾ ವ್ಯಕ್ತಿಗೆ ಆಯಾ ಆಹಾರವನ್ನ ನಿಯಮ ಮಾಡಿದೆ ಹಾಗೆಯೇ ಆಧ್ಯಾತ್ಮಿಕ ವ್ಯಕ್ತಿಯಾದವನಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗಬೇಕು ಎನ್ನುವನಿಗೆ ಸಾತ್ವಿಕ ಆಹಾರ ಮಧುರವಾಗಿರ್ತಕ್ಕಂತಹ ಅತ್ಯಂತ ಕಡಿಮೆ ಸಮಯದಲ್ಲಿ ಜೀರ್ಣವಾಗ ತಕ್ಕಂತಹ ರಹಸ್ಯವಾದಂತಹ ಹಳಸದೇ ಈ ಆಹಾರಗಳು ಗೀತೆಯಲ್ಲಿ ಬರ್ತದೆಯಿಲ್ಲ ಸಾತ್ವಿಕ ಒಂದು ಮಾನಸಿಕ ವೃತ್ತಿಯನ್ನು ಜಾಗೃತ ಮಾಡ್ತದೆ ಜಾಗೃತ ಮಾಡ್ತದೆ ಇದು ಜಾತಿಯಿಂದ ಮಾಡಿದಂತಹ ಆದಂತಹ ದೋಷಗಳು ಅದನ್ನು ನಾವು ನಿವಾರಣೆ ಮಾಡಬೇಕು ಜಾತಿಯಿಂದ ಶುದ್ಧವಾದಂಥ ಆಹಾರವನ್ನು ಸ್ವೀಕರಿಸಬೇಕು ಎರಡನೇದಿದೆ ತುಂಬ ಇಂಪಾರ್ಟೆಂಟು ಆದರೆ ಎಲ್ಲರೂ ಮೊದಲನೇದು ಮಾತ್ರ ನೋಡೋದು ಅಥವಾ ಮೂರನೇದು ಮಾತ್ರ ನೋಡೋದು ಎರಡನೇದು ಯಾರೂ ನೋಡೋದಿಲ್ಲ ಆದ್ರಿಂದ ಮೂರನೇನೇ ಮೊದಲ ಹೇಳ್ತೀನಿ ಏನದು ಅಂದ್ರೆ ನೈಮಿತ್ತಿಕ ದೋಷ ಎಲ್ಲೋ ಅಡಿಗೆ ಮಾಡಿ ಇಟ್ಟಿರ್ತೀರ ಹಲ್ಲಿ ಬೀಳುತ್ತೆ ಜಿರಳೆ ಬಿದ್ದಿರುತ್ತೆ ಕೂಲು ಬಿದ್ದಿರುತ್ತೆ ಧೂಳು ಬಿದ್ದಿರುತ್ತೆ ಹೊರಗಡೆ ರಸ್ತೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಆಹಾರ ನೋಡಿದೀರ ನೀವು ಅವನೇನೋ ಮಾಡ್ತಾನೆ ಅದರ ಮೇಲೆ ಆಸಕ್ತಿ ನಮ್ಮ ಯುವಕರಿಗೆ ಏನು ಕರಿತಾನೋ ಅದು ಈ ಶುದ್ಧಿ ಇದೆಯೋ ಅಶುದ್ಧಿ ಇದೆಯೋ ಎಷ್ಟು ದಿವಸುತ್ತೋ ಏನು ಕತೆಯೋ ಅದರಲ್ಲಿ ಏನೇನು ಬಿದ್ದಿದೆಯೋ ಆ ಭಗವಂತನೊಬ್ಬನಿಗೇ ಗೊತ್ತು ಮತ್ತು ಅವನಿಗೂ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಮಾಡುವನು ಅದೇ ಅದರಲ್ಲೇ ರುಚಿ ಜಾಸ್ತಿ ಇದೇನಾಗತ್ತೆ ಮನಸ್ಸಿನ ಮೇಲೆ ಪರಿಣಾಮನೂ ಬೀರ್ತದೆ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತದೆ ಅವನ ಸಾಧನೆಯಲ್ಲಿ ಅಡಚಣೆಯನ್ನು ತಂದು ಕೊಡ್ತದೆ ಒಡ್ಡೇ ಕೊಡ್ತದೆ ಇದು ನಿಮಿತ್ತ ಯಾವುದೇ ಒಂದು ನಿಮಿತ್ತದಿಂದ ಆದಂತಹ ದೋಷ ಆಹಾರಕ್ಕೆ ಆದಂತಹ ದೋಷ ಅದನ್ನು ನಾವು ನಿವಾರಣೆ ಮಾಡಬೇಕು ಶು ಆದಷ್ಟು ಶುದ್ಧವಾದಂಥ ಆಹಾರವನ್ನೇ ಸ್ವೀಕರಿಸಬೇಕು ಇನ್ನು ಎರಡನೆಯದು ಅತ್ಯಂತ ಮುಖ್ಯವಾದ್ದು ಅತ್ಯಂತ ಸೂಕ್ಷ್ಮವಾದ್ದು ಆಶ್ರಯ ದೋಷ ಏನಿದು ಆಶ್ರಯ ದೋಷ ಅಂತ ಹೇಳಿದ್ರೆ ಯಾರು ಆಹಾರವನ್ನು ತಯಾರಿಸಿ ಬಡಿಸುತ್ತಾನೋ ಅವನ ಆಚಾರ ವಿಚಾರಗಳೂ ಕೂಡ ಆಹಾರದೊಂದಿಗೆ ಬಂದಿರ್ತದೆ ಈ ಸೂಕ್ಷ್ಮ ಯಾರಿಗೆ ಗೊತ್ತಾಗ್ತದೆ ಶೇಕಡ ತೊಂಬತ್ತು ತೊಂಬತ್ತು ತೊಂಬತ್ತೊಂಬತ್ತು ಮಂದಿಗೆ ಈ ಸೂಕ್ಷ್ಮ ಗೊತ್ತಾಗುವುದಿಲ್ಲ ಆಧ್ಯಾತ್ಮಿಕ ವ್ಯಕ್ತಿ ಮಾತ್ರ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಶ್ರೀರಾಮಕೃಷ್ಣನ ಜೀವನ ಯಾರು ಓದಿದ್ದಾರೋ ಅವರಿಗೆ ಗೊತ್ತಾಗ್ತದೆ ಅವರು ಕೆಲವೊಂದು ಆಹಾರವನ್ನು ಮುಟ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅವರು ಯಾಕೆ ಚಾರಿತ್ರೆಹೀನ ವ್ಯಕ್ತಿಯಿಂದ ತಯಾರ ಅಂತ ಆಹಾರ ಚಾರಿತ್ರಹೀನ ವ್ಯಕ್ತಿಯಿಂದ ಬಡಿಸಿದಂಥ ಆಹಾರ ಅವರಿಗೆ ಊಟ ಮಾಡ್ಲಿಕ್ಕೂ ಕೂಡ ಆಗ್ತಿರಲಿಲ್ಲ ಅದು ಬಂದ್ಬಿಡ್ತದೆ ಮನಸ್ಸಿಗೆ ಏನೋ ಒಂದು ಆಗ್ತಾ ಇದೆ ಆಗ್ತಾ ಇಲ್ಲ ನನಗೆ ಅಂತ ತೊಳಕ್ ಇದನ್ನೆಲ್ಲ ನಾವು ಪಾಲು ಯಾಕೆ ಶ್ರೀರಾಮಕೃಷ್ಣರು ತಿಂದು ಬಿಡುವುದಿತ್ತಲ್ಲ ಅವರು ಯಾಕಂದ್ರೆ ಅವ್ರಿಗೆ ಜ್ಞಾನ ಆಗಿ ದಹಿಸ್ತಾ ಇತ್ತು ಯಾವಾಗಲೂ ದಹಿಸ್ತಾ ಇತ್ತು ಏನನ್ನೂ ಕೂಡ ಅವರೇ ಹೇಳಿದ್ರಲ್ಲ ಬಾಡೇ ಒಂದು ಮರವನ್ನು ಕೂಡ ಅಂತ ಜ್ಞಾನದ ಅಗ್ನಿಯಲ್ಲಿ ಹಾಕಿದರೆ ಭಸ್ಮಾಡ್ಬಿಡ್ತದೆ ಅಂತೆ ಆ ಕಾಡೀಸ್ನಲ್ಲಿ ಹಾಕಿದ್ರೆ ಹಾಗೆ ಎಲ್ಲ ದೋಷಗಳನ್ನು ಅಗಚ್ಚಿಸುವಂತಹ ಶಕ್ತಿ ಅವ್ರಿಗೆ ಇತ್ತು ಯಾಕೆ ಅವರು ಹಾಗೆ ತೋರಿಸಿದ್ರು ನಮಗೆ ಉತ್ತರ ಅಲ್ಲ ಇಲ್ಲಿ ತೋರಿಸಿದರು ತೋರಿಸಿದ್ರು ಸಾಧಕರಿಗೆ ತೋರಿಸಿದರು ಆಶ್ರಯದಿಂದ ಆದಂತಹ ದೋಷವನ್ನೂ ಕೂಡ ನೀವು ನಿವಾರಿಸಿಕೊಳ್ಳಬೇಕು ಅದಕ್ಕೋಸ್ಕರ ಈ ಬ್ರಹ್ಮಚರಿಯ ಆಶ್ರಮದಲ್ಲಿ ಕೆಲವರು ಈಗಲೂ ಕೂಡ ಇದ್ದಾರೆ ಸ್ವಯಂ ಪಾಕ ಅಂತ ಹೇಳಿ ಒಂದಿರುವ ಅವರು ಇನ್ನೊಬ್ಬರು ಮಾಡಿದಂತ ಹಾಡಿಗೆಯನ್ನು ಊಟ ಮಾಡುವುದಿಲ್ಲ ಗೊತ್ತಿಲ್ಲ ನಮ್ಗೆ ಹೇಗೆ ಏನು ಅಂತ ಹೀಗಾಗಿ ಅವರೇ ಪಾಕವನ್ನು ಮಾಡಿಕೊಡ್ತಾರೆ ಅದು ಬೆಂದಿದೆಯೋ ಇಲ್ವೋ ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ ಅವ್ರಿಗೆ ಆಹಾರ ಶುದ್ಧ ಮಾತ್ರ ಸಾಕು ಆಹಾರ ಶುದ್ಧ ಬಿದ್ರೆ ಸಾಕು ಯಾಕೆ ಆಹಾರದಿಂದ ಮನಸ್ಸು ಮನಸ್ಸಿನಿಂದ ಸ್ಮೃತಿ ಸ್ಮೃತಿಯಿಂದ ಸಾಧನೆಗೆ ಸಹಾಯ ಸೀಕ್ರೆಟ್ ಅದು ಅದು ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಮಾತ್ರ ಹೇಳಬಲ್ಲ ಇತರರಿಗೆ ಸಾಧ್ಯವಿಲ್ಲ ಹೀಗಾಗಿ ಅದರಲ್ಲೂ ನಾವು ಜಾಗೃತೆಯನ್ನು ಮಾಡಬೇಕು ಆಶ್ರಯ ದೋಷ ಅದಕ್ಕೋಸ್ಕರ ಕೂಡ ಈ ದಾನವನ್ನು ಕೊಡುವಾಗಲೂ ಕೂಡ ಹಿಂದಿನ ಕಾಲದಲ್ಲಿ ಇದೆಲ್ಲ ಕಟ್ಟು ನೀವು ಏನು ಅರ್ಜನೆ ಅತ್ಯಂತ ಧರ್ಮದಿಂದ ಅರ್ಜನೆ ಮಾಡಿರ್ತೀರೋ ಆ ಧರ್ಮದಿಂದ ಅರ್ಜನೆ ಮಾಡಿದರಲ್ಲಿ ಹತ್ತನೇ ಒಂದು ಭಾಗವನ್ನು ಧಾರ್ಮಿಕ ಕಾರ್ಯಗಳಿಗೆ ದಾನವಾಗಿ ಕೊಡಬೇಕು ಅಧರ್ಮದಿಂದ ಮಾಡಿದಂತಹ ಧನದಿಂದ ಅಲ್ಲ ಸಂಪತ್ತದಿಂದ ಅಲ್ಲ ಯಾಕೆ ಹಾಗೆ ಕೊಟ್ಟಲ್ಲಿ ಏನಾಗ್ತದೆ ಆಶ್ರಯ ದೋಷ ಉಂಟಾಗ್ತದೆ ಆ ಮಾಡಿದವನ ಪಾಪ ಪಾಪ ಕೂಡ ಆ ಆಹಾರದಲ್ಲಿ ಇರ್ತದೆ ಹೌದು ಹೌದು ಸತ್ಯ ಕೂಡ ಈ ಮೂರು ದೋಷಗಳಿಂದ ವರ್ಜಿತವಾದಂತಹ ಆಹಾರವನ್ನೇ ಆಧ್ಯಾತ್ಮಿಕ ಸಾಧಕನ ತೆಗೆದುಕೊಳ್ಳಬೇಕು ಇದಕ್ಕೆ ವಿವೇಕ ಅಂತ ಹೆಸರು ಎರಡನೆಯದು ವಿಮೋಕ ವಿಮೋಕ ಅಂತ ಹೇಳಿದ್ರೆ ಏನು ಸಾಮಾನ್ಯವಾಗಿ ಮನುಷ್ಯನಿಗೆ ಕಾಮಕ್ರೋಧಗಳು ಅಡ್ಡಿ ಮಾಡ್ತಾರೆ ಯಾವಾಗ ಆತ ಹೇಳ್ತಾನೆ ನಾನು ಬಿಟ್ಟೆ ಅಂತ ಹೇಳಿ ಭಗವಂತ ನಿನಗೋಸ್ಕರ ನಾನು ಎಲ್ಲವನ್ನು ಬಿಟ್ಟೆ ಅಂತ ಹೇಳ್ತಾನೋ ಆಗ ಭಗವಂತ ಹೌದಾ ಅಂತ ಹೇಳಿ ಎರಡು ಹಾಕ್ತಾನೆ ಆಮಿಷಗಳು ಏನದು ಕಾಮಕ್ರೋಧಗಳಿಗೆ ಆಮಿಷ ಈ ಕಾಮಕ್ರೋಧಗಳು ಅವನನ್ನು ಪದೇ ಪದೇ ಕಾಡ್ತವೆ ಆಧ್ಯಾತ್ಮಿಕ ಸಾಧಕನಾಗುವ ಅವುಗಳ ಮೇಲೆ ಸಂಪೂರ್ಣ ನಿಗ್ರಹವನ್ನು ಸಾಧಿಸುವಂತಹ ಒಂದು ಪ್ರಯತ್ನವೇ ವಿಮೋಘ ಕಾಮ ಹಾಗೂ ಕ್ರೋಧಗಳ ತ್ಯಾಗವೇ ವಿಮೋಕ ಇದು ಎರಡನೆಯ ಸಾಧನೆ ವಿವೇಕ ಆಯಿತು ವಿಮೋಖ ಆಯಿತು ಮೂರನೆಯದು ಏನು ಅಂತ ಹೇಳಿದ್ರೆ ಅಭ್ಯಾಸ ಈಗ ಮನಸ್ಸೇನೋ ಕಾಮಕ್ರೋಧಗಳಿಂದ ಹೊರಗೋಯ್ತು ಮನಸ್ಸನ್ನು ಎಲ್ಲಿಡೋದು ಪುನಃ ಹೋಗಿ ಪ್ರಪಂಚದಲ್ಲಿಡೋದೆ ಸಿನಿಮಾ ಟಾಕೇಷಲ್ಲಿ ಇಡೋದೆ ಪಾರ್ಕಲ್ಲಿ ಇಡೋದೇ ಎಲ್ಲಿಡೋದು ನನ್ನ ಇಷ್ಟ ದೈವವ ಅವನ ಆ ಪಾದ ಪದ್ಮಗಳಲ್ಲಿ ಪದೇ ಪದೇ ಇರ್ತಕ್ಕಂಥದ್ದು ಪದೇ ಪದೇ ಇರ್ತಕ್ಕಂಥದ್ದು ಪದೇ ಪದೇ ಇರ್ತಕ್ಕಂಥದ್ದು ಹೇ ಪರಮಾತ್ಮ ನಿನ್ನ ಪಾದ ನನ್ನ ಮನಸ್ಸಿರಲಿ ನಿನ್ನ ಪಾದ ನನ್ನ ಮನಸ್ಸಿರಲಿ ಅಭ್ಯಾಸ ಅಭಿ ಆ ಅಸ ಅಸ ಅಂತ ಹೇಳಿದ್ರೆ ಹಾಕುವುದು ಇಡುವುದು ಅಭಿ ಆ ಅನ್ನುವಂಥ ಎಂದ ಉಪಸರ್ಗಗಳ ಪೂರ್ವಕವಾಗಿ ಅದು ಮಾಡಿದಾಗ ಪದೇ ಪದೇ ಮಾಡುವುದು ಅಂತ ಅರ್ಥ ಪದೇ ಪದೇ ಮಾಡುವುದು ಅಂತ ಒಂದು ಜಿಮ್ನಾಸ್ಟಿಕ್ಸ್ ಹೀಗೆ ಮಾಡಬೇಕಾದ್ರೂ ಕೂಡ ಅಭ್ಯಾಸ ಬೇಕು ಬಾಲ್ನ ಹೀಗೆ ಮಾಡ್ತಾನೆ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಕುದುರೆ ಮೇಲೆ ನಿಂತ್ಕೊಂಡು ಮಾಡ್ತಾ ಇರ್ತಾರೆ ಹೀಗೆ ಹೇಗೆ ಸಾಧ್ಯವಾಯಿತು ಒಂದು ಕ್ಷಣದಲ್ಲಿ ಸಾಧ್ಯ ಒಂದು ದಿವಸ ಸಾಧ್ಯ ಆಯ್ತಾ ಎಷ್ಟು ದಿವಸ ತೆಗೆದುಕೊಂಡ ಎಷ್ಟು ಆಸಕ್ತಿಯನ್ನು ಎಷ್ಟು ಸಲಿ ಅದು ಕೆಳಗಡೆ ಬಿತ್ತು ಏನು ಕತೆ ಏನು ಮಾಡ್ದ ಮಾಡ್ತಾ ಇದ್ದ ಬಿಡಲಿಲ್ಲ ಮಾಡ್ತಾ ಇದ್ದ ಬಿಡಲಿಲ್ಲ ಅದು ಅಭ್ಯಾಸ ಅಚ್ಚಲದಿಂದ ಪದೇ ಪದೇ ಮಾಡುವುದು ಅದೇ ಅಭ್ಯಾಸ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೋಡಿ ಇಂಥ ಲೌಕಿಕ ಕ್ಷೇತ್ರದಲ್ಲಿ ಅಭ್ಯಾಸ ಬೇಕು ಅಂತ ಹೇಳಿದ್ರೆ ಇನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬೇಡವೆ ಅತ್ಯಂತ ಸೂಕ್ಷ್ಮವಾದಂತಹ ಲೋಕ ಅದು ಆಧ್ಯಾತ್ಮಿಕ ಲೋಕ ಅಂತ ಹೇಳಿದ್ರೆ ನೀವು ನಿಮ್ಮ ಮನಸ್ಸು ಮನಸ್ಸಿನಲ್ಲಿರ್ತಕ್ಕಂಥ ಸಂಸ್ಕಾರಗಳು ಈ ಮೂರೇ ಇನ್ನೆಷ್ಟು ಅಭ್ಯಾಸ ಬೇಕಾಗಿತ್ತು ಯಾಕಂದ್ರೆ ಅದರ ಅಭ್ಯಾಸ ನಾವು ಇಲ್ಲಿ ತನಕ ಮಾಡಿಸಿಟ್ಟಿದ್ದೀವಿ ಎಲ್ಲಿ ಹೋಗೋದು ಬಾರು ಕಬ್ಬು ಸಿನಿಮಾ ಟ್ಯಾಕೇಸು ಪಾರ್ಕ್ ಅದು ಅಲ್ಲಿ ಹೋಗುತ್ತ ಪುನಃ ವಾಪಸ್ ತೆಗೆದುಕೊಂಡು ಬರ್ಬೇಕು ಬಾಯ್ ಇಲ್ಲಿ ಅಲ್ಲಿಗೆಲ್ಲ ಹೋಗೋದು ಭಗವಂತನ ಪಾದ ಪದ್ಮಗಳಿಂದ ಕಳೆದು ಇಲ್ಲ ಅಲ್ಲಿ ಏನಂದಿಷ್ಟ ಹೋಯ್ತು ಐದು ನಿಮಿಷದಲ್ಲಿ ಬಾಯ್ ಪುನಃ ಬಾಯ್ ಕೂತ್ಕೊಂಡು ಸಣ್ಣ ಮಕ್ಕಳನ್ನ ಯಾವ ರೀತಿ ತಾಯಿಯಾದವಳೋ ನಿಧಾನಕ್ಕೆ ನಿಧಾನಕ್ಕೆ ಮನವೊಲಿಸ್ತಾಳೋ ಆ ರೀತಿ ನಮ್ಮ ಮನದ ಮನವೊಲಿಸಬೇಕು ನಮ್ಮ ಮನದ ಮನವೊಲಿಸ್ಬೇಕು ಆ ಮನಸ್ಸಲ್ಲೂ ಕೂಡ ಕೆಳಮನಸ್ಸು ಮತ್ತು ಮೇಲ್ಮನಸ್ಸು ಅಂತಿದೆ ಮೇಲ್ಮನಸ್ಸಿಗೆ ಅನಿಸ್ತದೆ ಈ ಮಾರ್ಗ ನನಗೆ ಬೇಕು ಅಂತ ಕೆಳಮನಸ್ಸು ಅತ್ಯಂತ ಸಂಸ್ಕಾರದಿಂದ ಪ್ರಬಲವಾಗಿರ್ತಕ್ಕಂಥ ಬಿಡುವುದಿಲ್ಲ Hey ನಾನು ಅಲ್ಲೇ ಹೋಗ್ಬೇಕು ಅಂತ ಹೇಳುತ್ತೆ ಏಯ್ ಬಾಯ್ ಕರ್ಕೊಂಡ್ಬರ್ಬೋದು ಅದು ಅಭ್ಯಾಸ ಅಂತ Abhyasa. ಇದು ಮೂರನೇದಾಯ್ತು ವಿವೇಕ ವಿಮೋಕ ಅಭ್ಯಾಸ ಆಯಿತು ಇನ್ನು ನಾಲ್ಕನೇದೇನು ಅಂತ ಹೇಳಿದ್ರೆ ಕ್ರಿಯಾ ಅಂತ ಹೇಳ್ತಾರೆ ಕ್ರಿಯಾ ಅಂತ ಹೇಳಿದ್ರೆ ಏನು ಪಂಚಮಹಾಯಜ್ಞಗಳ ಅನುಷ್ಠಾನ ಮಾನವನಾಗಿ ಹುಟ್ಟಿದ ಮೇಲೆ ಅವನಿಗೆ ಅನೇಕ ಋಣಗಳಿರ್ತದೆ ಅವನು ಇದ್ದಕ್ಕಿದ್ದಂಗೆ ಸಣ್ಣ ಮಗುವಾಗಿ ಥಪ್ ಅಂತ ಬೆಳೆದ್ಬಿಡುದಿಲ್ಲ ಅವನು ಸಣ್ಣ ಮಗುವನಾಗಿ ಅತ್ಯಂತ ವಯಸ್ಸಾಗುವವರೆಗೆ ಅನೇಕ ಜನರ ಸಹಾಯವನ್ನು ತೆಗೆದುಕೊಂಡಿರ್ತಾನೆ ಪ್ರಕೃತಿಯ ಸಹಾಯವನ್ನು ಪಡೆದುಕೊಂಡಿರ್ತಾನೆ ಕಣ್ಣಿಗೆ ಕಾಣದಂತ ಶಕ್ತಿಗಳ ಸಹಾಯವನ್ನು ಪಡೆದುಕೊಂಡಿರ್ತಾನೆ ಇಲ್ಲಾಂದ್ರೆ ಹೇಗೆ ದೊಡ್ಡದಂತ ಅವನು ತಾಯಿ ಗರ್ಭವನ್ನು ಕಿತ್ತು ಬಿಸಾಕಿದ್ರೆ ಹೋಯ್ತಲ್ಲ ಜೀವನ ಹೋಯ್ತಲ್ಲ ಹೇಗೆ ದುಡೋನಾದ ಅಷ್ಟೊಂದು ಆ ಒಂದು ಅವನು ಬೆಳೆದು ವಿದ್ಯಾವಂತನಾಗಿ ಅವನು ಆ ತನ್ನ ಕಾಲ ತಾನು ನಿಂತುಕೊಳ್ಳಬೇಕಾದ್ರೆ ಅಷ್ಟೊಂದು ಜೀವನ ಸಹಾಯಬೇಕು ಅದನ್ನು ಪುನಃ ಅವನು ತೀರಿಸಬೇಕು ದೇವರನ್ನ ಹೇಗೆ ತೀರಿಸಬೇಕು ಯಜ್ಞ ಯಾಗಗಳನ್ನು ಮಾಡಿ ಸಕಾಲಕ್ಕೆ ಮಳೆ ಮಾಡುವುದರೊಂದಿಗೆ ಆ ದೇವರಋಣವನ್ನು ತೀರಿಸಬೇಕು ದೇವರ ಆರಾಧನೆ ಪ್ರಾರ್ಥನೆ ಅವರಿಗೆ ನೈವೇದ್ಯವನ್ನು ನೀಡುವುದರೊಂದಿಗೆ ಹೇ ಪರಮಾತ್ಮ ನೀನು ಕೊಟ್ಟಿದ್ಯಾ ಇದು ನಿನಗೆ ವಾಪಸ್ಸು ಕೆರೆಯ ನೀರನ್ನು ಕೆರೆಗೆ ಚದು ಇದು ದೇವಯಜ್ಞ ಪುನಃ ಋಷಿ ಯಜ್ಞ ಅಂತಿದೆ ಋಷಿ ಯಜ್ಞವನ್ನು ಹೇಗೆ ಮಾಡಬೇಕು ಋಷಿಗಳು ಮಾಡಿದಂತಹ ಈ ಶಾಸ್ತ್ರಗಳನ್ನು ಕಿಂಚಿತ್ತಾದರೂ ಕೇಳುವುದರೊಂದಿಗೆ ಕಿಂಚಿತ್ತಾದರೂ ಅದನ್ನು ಪಾಲಿಸುವುದರೊಂದಿಗೆ ತಮ್ಮ ಜೀವನದಲ್ಲಿ ಪಾಲಿಸುವುದರೊಂದಿಗೆ ಹಾಗೂ ಬ್ರಹ್ಮಚರ್ಯದ ಅಭ್ಯಾಸವನ್ನು ಮಾಡುವುದರೊಂದಿಗೆ ಋಷಿಯ ಋಣವನ್ನು ನಾವು ಪಾಲಿಸಬಹುದು ತೀರಿಸಬಹುದು ಋಷಿಋಣ ಪುನಃ ಪಿತೃಋಣ ಪಿತೃಋಣವನ್ನು ನೆನ್ನೆಯಷ್ಟೇ ತೀರಿಸಿದ್ರಿ ಆ ಪಿತೃದೇವತೆಗಳು ಅಂತ ಹೇಳ್ತಾರೆ ಇರ್ತಾರೆ ಅವರೂ ಕೂಡ ನಮಗೆ ಅದೃಶ್ಯರಾಗಿ ಅನೇಕ ರೀತಿಯ ಸಹಾಯವನ್ನು ಆಶೀರ್ವಾದವನ್ನು ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಒಂದು ನಿರ್ದಿಷ್ಟವಾದ ದಿನದಂದು ಓ ಪಿತೃಗಳೇ ನೀವು ಈ ರೀತಿ ನಮಗೆ ಈ ರೀತಿ ಸಹಾಯವನ್ನು ಮಾಡಿದ್ದೀರಿ ನಾನು ನಿಮ್ಮ ಮುಂದೆ ಈ ರೀತಿ ಮೀಸಲಿತ್ಕೊಂಡು ನಿಂತಿರಬೇಕಾದ್ರೆ ನೀವೇ ಕಾರಣ ಅದು ನಾನು ಎದೆ ಉಬ್ಬಿಸಿ ನಿಲ್ಬೇಕಾದ್ರೆ ನೀವೇ ಕಾರಣ ನಿಮ್ಮ ಆರೈಕೆಗಳ ಕಾರಣ ತೆಗೆದುಕೊಳ್ಳಿ ನಿಮಗೆ ಅಂತ ಒಂದು ಶ್ರದ್ಧೆಯಿಂದ ಅರ್ಪಿಸ್ತಾನಲ್ಲ ಅದರಿಂದ ಪಿತೃಋಣ ಅದು ನಂತರ ಬರ್ತದೆ ಭೂತಋಣ ಭೂತ ಅಂತ ಹೇಳಿದ್ರೇನು ಇಲ್ಲಿ ಸಮಸ್ತ ಏನೇನು ಜೀವಿಗಳಿದೆಯೋ ಏನೇನು ಜೀವಿಗಳು ಕಣ್ಣಿಗೆ ಕಾಣ್ತಕ್ಕಂಥದ್ದು ಕಣ್ಣಿಗೆ ಕಾಣ್ತಾ ಇರತಕ್ಕಂತಹ ಜೀವಿಗಳು ಅದರಲ್ಲಿ ಅವರಿಗೆ ಆಯಾ ಆಹಾರವನ್ನು ಪೂರೈಸುವುದರೊಂದಿಗೆ ಸಹಾಯವನ್ನು ಮಾಡುವುದರೊಂದಿಗೆ ಭೂತ ಋಣವನ್ನು ತೀರಿಸ್ತಾ ಇದೆ ನಂತರ ಬರ್ತದೆ ನಿರ್ ಋಣ ಅಥವಾ ನರ ಋಣ ಮನುಷ್ಯ ಋಣ ಮನುಷ್ಯರಋಣವನ್ನು ಸಹಾಯ ಮಾಡುವುದರೊಂದಿಗೆ ಅವರಿಗೆ ಅವರೊಂದಿಗೆ ಸ್ನೇಹದಿಂದ ವರ್ತಿಸುವುದರೊಂದಿಗೆ ಅವರ ಋಣವನ್ನು ನೀವು ತೀರಿಸ್ಬೇಕು ಯಾಕಂದರೆ ಆಗಲೇ ಹೇಳಿದಂತೆ ಎಷ್ಟೊಂದು ಜನರು ನಮಗೆ ಸಹಾಯ ಮಾಡಿರ್ತಾರೆ ನಾವು ಸಣ್ಣರಿಂದ ದೊಡ್ಡದಾಗುವ ತನಕ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಬ್ಬ ಐ ಎ ಎಸ್ ಆಫೀಸರ್ ಆಗಬೇಕಾದ್ರೆ ಅಲ್ಲಿರುವಂತಹ ಕೂಲಿ ಕೆಲಸ ಮಾಡುವನ ಪಾಲು ಇರ್ತದೆ ಇದ್ದಕ್ಕಿದ್ದ ಹಾಗೆ ಅವನು ಐ ಎ ಎಸ್ ಆಫೀಸರ್ ಆಗೋ ಸಾಧ್ಯವಿಲ್ಲ ಅವನಿಗೆ ಇಲ್ಲಿ ಕೂಲಿ ಆಡೋ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡದೆ ಹೋದರೆ ಆತನೂ ಕೂಡ ಐ ಎ ಎಸ್ ಆಫೀಸರ್ ಆಗಲಾರ ಬೇಕಾಂದ್ರೆ ಹೇಳ್ತಾರ ಹೀಗಾಗಿ ಇವನು ತಾನು ತನ್ನ ಕಾಲ ಮೇಲೆ ನಿಳುಬೇಕಾದ್ರೆ ಏನೇನು ಯಾರ್ಯಾರು ಜವಾಬ್ದಾರರಾಗಿದ್ರೋ ಅವರಿಗೆ ಸಹಾಯವನ್ನು ಮಾಡಬೇಕು ಅವರ ನೋವನ್ನು ಆಲಿಸಬೇಕು ಇದು ನಿರಋಣ ನರ ಯಜ್ಞ ಅಂತ ಈ ಪಂಚಮಹಾಭೂತ ಯಜ್ಞ ಪಂಚಮಹಾಯಜ್ಞಗಳನ್ನು ಆದ ದೈನಂದಿನ ಜೀವನದಲ್ಲಿ ಮಾಡುವುದರೊಂದಿಗೆ ಈ ಸಾಧನೆಯನ್ನು ಆತ ಮಾಡಿದಂತಾಗ್ತದೆ ನಂತರ ಬರ್ತಕ್ಕಂಥದ್ದು ಕಲ್ಯಾಣ ಅಂತ ಕಲ್ಯಾಣ ಅಂತ ಹೇಳಿದ್ರೆ ಏನು ಈ ಐದು ಗುಣಗಳನ್ನು ಆತ ಬೆಳೆಸ್ಕೊಡ್ಬೇಕು ನನ್ನ ಜೀವನದಲ್ಲಿ ಏನದು ಅತ್ಯಂತ ಕಷ್ಟವಾದ ಗುಣಗಳು ಏನಪ್ಪ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದೇ ಅದೇ ಇರೋದು ಸತ್ಯ ಹೇಳೋದು ಎಂಥ ಕಷ್ಟ ಅಲ್ವಾ ಸತ್ಯ ಹೇಳಬೇಕು ಅಂದರೆ ಅವನ ಮುಖ ಹೀಗೆ ಬಾಡಿತು ಸತ್ಯ ಹೇಳಬೇಕು ಅಂದರೆ ಅವನ ಹೃದಯ ಹಾಕೋ ಕಂಪಿಸ್ತಾ ಇದೆ ಆದರೆ ಆಧ್ಯಾತ್ಮಿಕ ವ್ಯಕ್ತಿ ಅಂತಕ್ಕಂಥ ಅದನು ಇದು ಮಾಡಲೇಬೇಕು ಎಲ್ಲದೆ ಹೋದರೆ ಡೋರೆ ತೆಗೆಯೋದಿಲ್ಲ ಹೊರಗಡೆ ಎಷ್ಟು ಬಡಿದ್ರೂ ಒಂದೇ ಒಳಗಡೆಯಿಂದ ಯಾರು ಬಾಗಿಲು ತೆಗೆಯದಿಲ್ಲ ಎಂಟರೇ ಇಲ್ಲ ಅದು ಎಂಟ್ರನ್ಸೇ ಇಲ್ಲ ಹೊರಗಡೆ ಜೀವನ ಹೇಗೆ ಬೇಕಾದ್ರೆ ನಡಬಹುದು ಆದರೆ ಒಳಗಡೆ ಜೀವನ ನಡೆಸಬೇಕು ಅಂತಿರೋನು ಸತ್ಯವನ್ನು ಹೇಳಬೇಕು ಒಂದು ಆರ್ಜವ ಆರ್ಜವ ಅಂತ ಹೇಳಿದ್ರೆ ಮನಸ್ಸು ಮಾತು ಕೃತಿ ಒಂದೇ ರೀತಿ ಇರ್ತಕ್ಕಂಥದ್ದು ರುಜುತ್ವ ಅಂತ ಹೇಳ್ತಾರೆ ಅದಕ್ಕೆ ಮನ್ ಊಹ್ ಎಹ್ ಕೊರ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ ಮನಸ್ಸು ಮತ್ತು ಮಾತು ಮತ್ತು ಕೃತಿ ಈ ಮೂರೂ ಒಂದೇ ರೀತಿ ಸರಳ ರೇಖೆಯಲ್ಲಿ ಇರತಕ್ಕಂಥದ್ದೇ ಆರ್ಜವ ನಂತರ ಬರ್ತಕ್ಕಂಥದ್ದು ದಯೆ ಸರ್ವಭೂತಗಳಲ್ಲಿಯೂ ದಯೆ ಮತ್ತು ಅಹಿಂಸೆ ಅಹಿಂಸಾಮೃತವನ್ನು ಪಾಲಿಸತಕ್ಕಂಥದ್ದು ಕೊನೆಯಲ್ಲಿ ಬರ್ತಕ್ಕಂಥದ್ದು ಐದೇನು ದಾನ ಅತ್ಯಂತ ಉನ್ನತವಾದಂತಹ ಗುಣ ದಾನ ನಮಗೆ ಏನು ಸಾಧ್ಯವೋ ಎಷ್ಟು ಸಾಧ್ಯವೋ ನಮ್ಮಲ್ಲಿ ಏನು ಕೈಗೆ ಬರ್ತದೋ ಜಾಸ್ತಿ ಇದೆಯಂತ ನಮ್ಮಲ್ಲಿ ನಮ್ಗೆ ಗೊತ್ತಿದೆಯೋ ಅದನ್ನು ಯಾರಿಗೆ ಬೇಕೋ ಅವರಿಗೆ ಕೊಡ್ತಕ್ಕಂಥದ್ದೇ ದಾನ ನೀವು ಸಹಕಾರ ಆಗ್ಬೇಕಾಗಿಲ್ಲ ಅಥವಾ ಇನ್ನೊಬ್ಬರು ತಲೆ ಹೊಡೆದು ದಾನ ಮಾಡಬೇಕಾಗಿಲ್ಲ ನಿಮ್ಮಲ್ಲಿ ವಿದ್ಯೆ ಇದೆಯಾ ದಾನ ಮಾಡಿ ಹಣ ಖರ್ಚಿಲ್ಲ ಯಾರು ಅತ್ಯಂತ ಬಡ ಹುಡುಗರಿದ್ದಾರೋ ನಿಮಗೆ ಸಮಯವಿದೆ ಹೇಳ್ಕೊಡಿ ಅತ್ಯಂತ ಶ್ರೇಷ್ಠ ದಾನ ಅದು ಜ್ಞಾನ ದಾನ ವಿದ್ಯಾನ ಧನ ದಾನ ಸಂಪತ್ತು ದಾನ ಕನ್ಯಾದಾನ ಎಲ್ಲ ಈ ದಾನಗಳನ್ನು ಸೇರ್ತದೆ ನಂತರ ಈ ಕಲ್ಯಾಣ ಅಂದ ತಕ್ಷಣ ಅದರ ನಂತರ ಬರ್ತಕ್ಕಂಥದ್ದೇ ಅನವಸಾದ ಅನವಸಾನ ಅಂತ ಹೇಳಿದ್ರೆ ಉತ್ಸಾಹ ಭರಿತರಾಗಿರು ಅನೇಕ ಕಷ್ಟಗಳು ಬರ್ತದೆ ಅವನು ಪದೇ ಪದೇ ಬೀಳ್ತಾನೆ ಈ ಜೀವನದಲ್ಲಿ ಅತ್ಯಂತ ಸುಲಭ ಮಾರ್ಗ ಅಲ್ಲ ಇದು ಆದರೂ ಕೂಡ ಉತ್ಸಾಹ ಗೆಡದೆ ಧೈರ್ಯ ಗೆಡದೆ ಇರತಕ್ಕಂಥದ್ದೇ ಅನವಸಾದ ಶ್ರೀರಾಮಕೃಷ್ಣ ಹೇಳ್ತಾರೆ ನಸೆ ನಸೆ ಅವಲಕ್ಕಿ ಅಂತ ಇರಬಾರ್ದು ಹೀಗೆ ಮೊಟ್ಟ ತಕ್ಷಣ ಕಥಕ್ಕಂತ ಒಳಗೆ ಹೋಗುತ್ತೆ ಅವಲಕ್ಕಿ ಹಾಗೆ ಇರಬಾರ್ದು ಚೆಂಡಿನಂತೆ ಈಗ ಹಾಕಿದ್ರೆ ಈಗ ಹಿಂಗೆ ಹೊರದಕ್ಷಣ ಇನ್ನೂ ಆರು ಫೀಟ್ ಮೇಲಕ್ಕೆ ಹೋಗ್ಬೇಕು ಎಷ್ಟು ಕಷ್ಟ ಬರುತ್ತೋ ಆ ಕಷ್ಟವನ್ನೇ ಉಪಯೋಗಿಸ್ಕೊಂಡು ಇನ್ನೂ ಮೇಲಕ್ಕೆ ಹೋಗ್ಬೇಕು ಅದು ಉತ್ಸಾಹ ಅದು ಆಧ್ಯಾತ್ಮಿಕ ವ್ಯಕ್ತಿಗೆ ಬೇಕೇ ಬೇಕು ಇದು ಅನವಸಾದ ಅಂತ ಹೇಳ್ತಾರೆ ಆರನೇದು ಇನ್ನು ಏಳನೆಯದು ಹಾಗು ಕೊನೆಯದು ಅನುದ್ಧರ್ಷ ಏನಿದು ಅನುದ್ಧರ್ಷ ಅಂತ ಹೇಳಿದ್ರೆ ಲಾಟ್ರಿ ಹೊಡಿತು ಹಾ ಏನು ಸಂಭ್ರಮೋ ಸಂಭ್ರಮ ಕುಡಿದು ಕುಪ್ಪಳಿಸ್ಬಿಟ್ಟು ಆರು ಇಂಚು ಆರು ಆರು ಫೀಟು ಅತಿಯಾದ ಹರ್ಷವನ್ನು ಹೊಂದುವುದು ಇದು ಉದ್ಧರ್ಷ ಅತಿಯಾದ ಹರ್ಷವನ್ನು ಹೊಂದದೇ ಇರತಕ್ಕಂಥದ್ದು ಏನು ನನ್ನ ಪುಣ್ಯ ಇತ್ತು ಹೀಗಾಗಿ ಪುಣ್ಯದ ದೆಸೆಯಿಂದ ಈ ರೀತಿ ನನಗೆ ಬಂದಿದೆ ಇದೆಲ್ಲ ಪರಮಾತ್ಮನಿಗೆ ಅರ್ಪಿಸ್ತೇನೆ ಇದು ಒಂದು ಯಾಕೆ ಇವತ್ತು ಅತಿಯಾದ ಹರ್ಷ ಅದೇ ಕೂಡ ಅತಿಯಾದ ನಿರುತ್ಸಾಹಕ್ಕೆ ಕಾರಣವಾಗ್ತದೆ ನೀವು ನೋಡಿ ನಿಮ್ಮ ಮನಸ್ಸನ್ನು ಟೆಸ್ಟ್ ಮಾಡಿಕೊಳ್ಳಿ ಯಾವಾಗ ಅತಿಯಾಗಿ ನಾವು ನಗ್ತೇವೆಯೋ ಅದಕ್ಕೆ ಹೇಳ್ತಾರೆ ಹಿರಿಯರು ನೋಡೋ ಜಾಸ್ತಿ ನಗಬೇಡವೋ ಅಳಬೇಕಾಗತ್ತೆ ಆಮೇಲೆ ಅಂತ ಜಾಸ್ತಿ ನಗೋದು ಅಂದರೆ ಹಾಗಲ್ಲ ಅದು ಜಾಸ್ತಿ ಉತ್ಸಾಹ ಜಾಸ್ತಿ ಹರ್ಷವನ್ನು ಹೊಂದಬೇಡ ಅಂತ ಹರ್ಷವನ್ನು ಹೊಂದಿದ್ರೆ ಅದೇ ಮನಸ್ಸು ಡಿಜೆಕ್ಷನ್ ಹೋಗುತ್ತೆ ಕೆಳಗಡೆ ಬರ್ತದೆ ಹೇಗೆ ಮೇಲಕ್ಕೆ ಹೋಗಿತ್ತೋ ಅದೆಲ್ಲ ಕುಂಡಲನಿ ಶಕ್ತಿಯ ಪ್ರಭಾವ ಅದು ನಮ್ಗೆ ಗೊತ್ತಿಲ್ಲ ಅದು ಸೂಕ್ಷ್ಮ ಅದು ಹೇಗೆ ವೇಗವಾಗಿ ಮೇಲಕ್ಕೆ ಹೋಯ್ತೋ ಅಷ್ಟೇ ವೇಗವಾಗಿ ಕೆಳಗೆ ಬರ್ತದೆ ಅವ ಹೀಗೆ ಗೊತ್ತಿರ್ತಾವ ಎರಡನ್ನೂ ಕೂಡ ಆಧ್ಯಾತ್ಮಿಕ ವ್ಯಕ್ತಿಯಾದವನು ಅವಾಯ್ಡ್ ಮಾಡಬೇಕು ಅನುದರ್ಷ ಎಲ್ಲ ಗುಣಗಳನ್ನು ಬೆಳೆಸಿಕೊಂಡರೆ ನಮಗೆ ಇಲ್ಲಿ ಬಂದು ಕೂಳಿತುಕೊಳ್ಳಿಕ್ಕಾಗತ್ತೆ ಕುಳಿತುಕೊಳ್ಳಬೇಕು ಅಂತ ಅನಿಸುತ್ತೆ ನೀವು ಯಾವುದೋ ಒಂದು ಜನ್ಮದಲ್ಲೋ ಜನ್ಮಾಂತರದಲ್ಲೋ ಈ ಜನ್ಮದಲ್ಲೋ ಕಿಂಚಿತ್ತಾದರೂ ಆ ಒಂದು ಅಧಿಕಾರ ಅಧಿಕಾರ ಒಂದು ಇರತಕ್ಕಂಥ ಒಂದು ಗುಣವನ್ನು ನೀವು ಪಾಲಿಸುವುದರಿಂದ ಇಲ್ಲಿ ಬರ್ಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲದೆ ಹೋದರೆ ಹೀಗೆ ಕೂತ್ಕೊಂಡ ತಕ್ಷಣ ಇದೆ ಒಂದು ಬರ್ತದೆ ಅಥವಾ ಒಂದು ಎರಡು ದಿವಸ ಬರಬೇಕು ಅಂತ ಉತ್ಸಾಹ ಆಗುತ್ತೆ ಮೂರನೇ ದಿವಸದಿಂದ ಅಡ್ಡಿಸೇ ಇರುತ್ತೆ ಅಲ್ಲಿ ಡಿಸ್ಕಂಟಿನ್ಯೂಯೇಷನ್ ಆಗುತ್ತೆ ಸೊ ಇದೆಲ್ಲ ಏನಂದರೆ ಕೊನೆಯ ತನಕ ಪಟ್ಟು ಬಿಡದೆ ಆ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಇರುವುದಕ್ಕೆ ಅಧಿಕಾರಕ್ಕೆ ಬೇಕು ಇದು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಆಯಿತು ಮುಂದಿನ ತರಗತಿಯಲ್ಲಿ ನಾವು ಸಂಬಂಧ ಅಂದರೆ ಏನು ಅಂತ ನೋಡೋಣ ಓಂ ಪೂರ್ವ ದೂರ್ ನಮಿದಂಪೋರ್ ನಪೂರ್ ನಮು ದಚ್ಚತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸಕೃಷ್ಣರ್ಪಣಮಸ್ತು ನಾನು ಏನು ಪರವಾಗಿಲ್ಲ ನಾನು ಬರಬಹುದು ಹೇಗೆ ಇವರು ಶ್ರೋತೃಗಳೇ ನಮಗೆ ಮುಖ್ಯ ಯಾಕೆ ಅಂತ ಹೇಳಿದ್ರೆ ತುಳಸಿದಾಸರು ಹೇಳ್ತಾರೆ ಅವ್ರ ರಾಮಚರಿತ ಮಾನಸದಲ್ಲಿ ಯಾರು ಹೇಳ್ತಾನೋ ಅವನು ಅಲ್ಲ ಉನ್ನತ ಸ್ಥಾನದಲ್ಲೇನೋ ಇರಬಹುದು ಇಲ್ಲಿ ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ನಾನು ನೋಡ್ಬೇಕು ನಮ್ಮನ್ನೆಲ್ಲ ನೀವು ನೋಡ್ಬೇಕು ಅದಕ್ಕೋಸ್ಕರ ಉನ್ನತ ಸ್ಥಾನ ಆದರೆ ಅವ್ರು ಹೇಳ್ತಾರೆ ತುಳಸಿದಾಸರು ಹೇಳುವವನು ಅಲ್ಲಿ ಕೇಳುವವನು ಅಲ್ಲಿ ಯಾಕೆ ಹೇಳ್ತಾ ಇರ್ತಾನೆ ಆದರೆ ಭಗವಂತ ಕೇಳುವವನ ಕಿವಿಯ ಮೂಲಕ ಹೃದಯವನ್ನು ಪ್ರವೇಶ ಮಾಡ್ತಾನೆ ಹೀಗಾಗಿ ನೀವು ಮುಖ್ಯ ನಿಮಗೆ ಬೇಕು ಅಂತಿದ್ದರೆ ಹಿಡಿಸೋಣ ಇಲ್ಲದೆ ಹೋದರೆ ಮುಂದಿನ ಶುಕ್ರವಾರ ರಜೆಯನ್ನು ಕೊಡೋಣ ಹೇಗೆ ಅಂದರೆ ಹಾಗೆ